ಓರುಭ್ಯೋ ನಮಃ ಹರಿ ಓಂ ಶ್ರೀ ಗಣೇಶಾಯ ನಮಃ ಡಾಕ್ಟರ್ ಕೃಷ್ಣಮೂರ್ತಿ ಶಾಸ್ತ್ರಿ ತಂಬೆ ಪುನಚ ಶಿವಪುರಾಣ ವೇದವ್ಯಾಸ ಮುನಿಗಳು ರಚಿಸಿರುವಂತಹದ್ದು ಅದರಲ್ಲಿ ಮೊದಲನೆಯದು ವಿದ್ಯೇಶ್ವರ ಸಂಹಿತೆ ಎರಡನೆಯದು ರುದ್ರ ಸಂಹಿತೆ ಈ ರುದ್ರ ಸಂಹಿತೆಯಲ್ಲಿ ಮೊದಲನೆಯದು ಸೃಷ್ಟಿಖಂಡ ಆ ಸೃಷ್ಟಿಖಂಡದಲ್ಲಿ ನಾವು ಹದಿನೆಂಟನೇ ಅಧ್ಯಾಯವನ್ನು ಈಗ ನೋಡಲಿಕ್ಕಿದ್ದೇವೆ ಶ್ರೀ ಓನ್ನಮ ಶಿವಾಜ ಅಥ ಶ್ರೀ ಶಿವಮಹಾಪುರಾಣೇ ರುದ್ರ ಸಂಹಿತಾಂ ಸೃಷ್ಟಿಖಂಡೇ ಅಷ್ಟಾಶೋಧ್ಯಾ ಬ್ರಹ್ಮೋವಾಚ ಬ್ರಹ್ಮ ನಾರದನಿಗೆ ಹೇಳ್ತಾನೆ ಶುತ್ವ ತಥಾಸತ್ತಾಂತನ ಸಂವಿಂದ್ಯಜ ಕಾಂಚಿ ದಿಶಂ ಸಮಜೌ ದೀಕ್ಷಿತಾಂಗಜ ಅಂದರೆ ಈ ದೀಕ್ಷಿತರು ನಾವು ಯಾರು ಹೇಳಿದ್ದೇವೆ ಈ ಸೋಮಯಾಜಿಗಳ ಕುಲದಲ್ಲಿ ಸೋಮಯಾಗ ಮಾಡತಕ್ಕಂಥವರ ಕುಲದಲ್ಲಿ ಹುಟ್ಟಿದಂತಹ ಯಜ್ಞದತ್ತ ದೀಕ್ಷಿತರು ಅವ್ರ ಗುಣನಿಧಿ ಅಂತೇಳಿ ಹೆಸರು ಮಾತ್ರ ಗುಣನಿಧಿ ಇದ್ದದ್ದೆಲ್ಲ ದುರ್ಗುಣಗಳೇ ಅಂತಹ ಈ ಗುಣನಿಧ್ಯ ತಂದೆ ಆದ ದೀಕ್ಷಿತರು ಯಜ್ಞದತ್ತ ಎಂಬಂತಹ ದೀಕ್ಷಿತರು ಶುತ್ವಾ ತಥಾ ಸ ವೃತ್ತಾಂತಂ ಪ್ರಾಕ್ತನಂ ಸ್ವಂ ವಿನಿಂದ ಚ ತನ್ನ ಮನೆಯಲ್ಲಿ ನಡೆದಂತಹ ಹಗರಣವೆಲ್ಲವನ್ನು ಕೇಳಿ ಆ ಮಗನ ಒಂದು ದುರ್ವ್ಯಾಪಾರಗಳನ್ನೆಲ್ಲ ಕೇಳಿ ಮನನೊಂದು ಅಂದರೆ ಎಲ್ಲ ದುರುಪಯೋಗ ಮಾಡಿ ಹಣವನ್ನೆಲ್ಲ ಜೂಜಿಗೆ ಅಡವಿಟ್ಟು ಎಲ್ಲ ಸಂಪತ್ತುಗಳನ್ನೆಲ್ಲ ವಸ್ತುಗಳನ್ನು ಸುವಸ್ತುಗಳನ್ನೆಲ್ಲ ಅಡವಿಟ್ಟಂತಹ ಈ ಒಂದು ಗುಣನಿಧ್ಯ ಕ ಒಂದು ವಿಚಾರ ತಿಳಿದು ಆ ದೀಕ್ಷಿತನ ಅಂದರೆ ತನ್ನ ಮನೆಯಲ್ಲಿ ಇದೆಲ್ಲ ಗೊತ್ತಾಗಿ ತನ್ನ ಮನೆಯಲ್ಲಿ ನಡೆದಂತಹ ಹಗರಣವೆಲ್ಲವನ್ನು ಕೇಳಿ ಆ ದೀಕ್ಷಿತನ ಮಗನಾದ ಗುಣನಿಧಿ ಅವನು ಏನು ಮಾಡ್ತಾನೆ ಅಂದರೆ ಯಜ್ಞದತ್ತ ಈಗಾಗಲೇ ಇನ್ನೊಂದು ಮದುವೆ ಆಗ್ತಾನೆ ಈ ಗುಣನಿಧ್ಯ ತಂದೆ ಮೊದಲಿನ ಪತ್ನಿಯನ್ನ ತೊರೆದು ಪತ್ನಿ ಮತ್ತು ಸುತನನ್ನು ತಾನು ಇನ್ನೊಂದು ಉತ್ತಮ ಶ್ರೋತ್ರಿಯನ ಮಗಳನ್ನ ಮದುವೆ ಆಗ ಆ ದೀಕ್ಷಿತನ ಮಗನ ಮೊದಲನೆಯ ಮಗನ ಅಂತ ಗುಣನಿಧಿ ಬಹಳ ಬೇಸರ ಆಗಿ ಮನೆಯಲ್ಲಿ ಹೀಗೆಲ್ಲ ಆಯ್ತಲ್ಲ ತನ್ನಿಂದಲೇ ಇದೆಲ್ಲ ಎಲ್ಲರಿಗೂ ಗೊತ್ತಾಯಿತು ತಂದೆ ಗೊತ್ತಾಯಿತು ಅಂತೇಳಿ ತಿಳಿದು ತನ್ನ ಹಿಂದಿನ ಬಾಳನ್ನು ನೆನೆದು ಅಂದರೆ ಈಗ ಇಲ್ಲಿ ಸವ ಇಲ್ಲಿ ಮಲತಾಯಿ ಒಬ್ಬಳಾದ್ಲು ಅವನಿಗೆ ತಂದೆಗೆ ಇನ್ನೊಬ್ಳು ಹೆಂಡ್ತಿಯಾದ್ಲು ಇದರಿಂದ ತನ್ನ ಹಿಂದಿನ ಬಾಳನ್ನೆಲ್ಲ ನೆನೆದು ಅದನ್ನು ನಿಂದಿಸಿಕೊಳ್ತಾ ಯಾವುದೋ ಒಂದು ದಿಕ್ಕನ್ನು ಹಿಡಿದು ಹೊರಟ ಯಾರು ಕಾಂಚಿತ್ ದಿಶ್ ಸಮಾಲೋಕ್ಯ ಈ ಗುಣನಿಧಿ ಯಾವುದೋ ಒಂದು ದಿಕ್ಕನ್ನು ಕಾಂಚಿತ್ ದಿಶ್ ದಿಕ್ ದಿಶೌ ದಿಶ ದಿಶಂ ದಿಶೌ ದಿಶಃ ಅಂತೇಳಿ ಹಾಗೆ ಬರ್ತದೆ ಅದು ಶಬ್ದ ಹಾಗಾಗಿ ದಿಶಮ್ ಅಂದರೆ ಕಾಂಚಿತ್ ಅಂದರೆ ಅದು ಸ್ತ್ರೀಲಿಂಗ ಶಬ್ದ ದಿಕ್ ಶಬ್ದ ಹಾಗಾಗಿ ಕಕಾರ ಅಂತ ಸ್ತ್ರೀಲಿಂಗ ಹಾಗಾಗಿ ಅದು ಕಾಮ್ ಅಂತ ಬಂತಲ್ಲಿ ಕಾಕೇ ಕಾಹ ಕಹ ಶಬ್ದ ಅಲ್ಲಿ ಸ್ತ್ರೀಲಿಂಗ ರೂಪದಲ್ಲಿ ಕಾಕೇ ಕಾಹ ಕಾಮ್ ಕೇ ಕಾಹ ಅಂತ ಬರ್ತದೆ ಹಾಗಾಗಿ ಕಾಮ ಚಿತ್ ಯಾವುದೋ ಒಂದು ದಿಶಮ್ ದಿಕ್ಕನ್ನು ದಿಕ್ಕು ಎನ್ನತಕ್ಕಂಥ ಶಬ್ದವು ಸ್ತ್ರೀಲಿಂಗ ಹಾಗಾಗಿ ಯಾವುದೋ ಒಂದು ಅಂತ ಹೇಳುವಂಥ ಶಬ್ದವು ಕೂಡ ಸ್ತ್ರೀಲಿಂಗ್ ಆಗಬೇಕಾಗ್ತದೆ ಹಾಗಾಗಿ ಕಾಂಚಿತ್ ಅಂಥೇಳಿ ಆಯಿತು ಇಲ್ಲದಿದ್ದರೆ ಅದರಲ್ಲಿ ದ್ವಿತೀಯ ವಿಭಕ್ತಿ ಯಲ್ಲಿಂಗಂ ಯದ್ವಿಭಕ್ತಿ ಎಲ್ಲಿಂಗಂ ಯದ್ವಚನ ಯಾಚ ವಿಭಕ್ತಿ ವಿಶೇಷಣ ಸ್ಯ ತಿಂಗಂ ತದ್ವಚನ ಸಾ ಚ ವಿಭಕ್ತಿ ವಿಶೇಷ್ಯಸ ಅಂತೇಳಿ ವಿಶೇಷಣ ವಿಶೇಷ್ಯಗಳೆರಡಕ್ಕೂ ಒಂದೇ ಲಿಂಗ ವಿಭಕ್ತಿ ವಚನಗಳು ಅಂತ ಸಂಸ್ಕೃತದ ವ್ಯಾಕರಣ ಹಾಗಾಗಿ ಇಲ್ಲಿ ಕಾಮ್ ಚಿತ್ ಚಿತ್ ಚನ್ನ ಪ್ರತ್ಯಯಗಳು ಸೇರುವಂಥದ್ದು ಯಾವುದೋ ಒಂದು ಏನಂತಕ್ಕಂಥ ಅರ್ಥವನ್ನು ಹೇಳಲಿಕ್ಕೆ ಕಾಂಚಿತ. ಕಾಂಚನ ಅಂತ ಹೇಳಿ ಹಾಗೇ ಇಲ್ಲಿ ಕಾಂಚನ ಅಂದರೆ ಇನ್ನೊಂದು ಕಾಂಚನ ಅದು ಬೇರೆ ಚಿನ್ನ ಹೀಗೆ ಈ ಯಾವುದೋ ಒಂದು ದಿಕ್ಕನ್ನು ಹೊರಟು ಸಮಾಲೋಕ್ಯ ನೋಡಿ ದಿಕ್ಕಿನ ಕಡೆಗೆ ನೋಡಿ ನಿರ್ಯ ಯಾವ ದೀಕ್ಷಿತ ಅಂಗಜ ದೀಕ್ಷಿತನ ಹೊರಟ ಹೋದ ಕಿಯ ಚಿರಂತತ ಗತ್ವಾ ಯದತ್ತ ಆತ್ಮಜ ಸಹಿ ದುಷ್ಟೋ ಗುಣನಿಧಿ ತಸ್ಥೌ ಗತೋತ್ಸಾಹೋ ವಿಸರ್ಜಿತ ಮನೆ ಮಠಗಳಿಲ್ಲದೆ ಕಿಯತ್ ಚಿರಂತ ಗತ್ವಾ ಬಹುದೂರ ಹೋದ ಮೇಲೆ ಯಜ್ಞದತ್ತ ಆತ್ಮಜ ತಂದೆ ತಾಯಿಗಳಿಂದ ಪರಿತ್ಯಕ್ತನಾದಂತಹ ಆ ದುಷ್ಟನಾದ ಗುಣನಿಧಿ ಊರನ್ನು ಬಿಟ್ಟು ಸ್ವಲ್ಪ ದೂರ ಹೋದ ದುಷ್ಟೋ ಗುಣನಿಧಿ ತಸ್ಥೌ ಗತೋತ್ಸಾಹೋ ವಿಸರ್ಜಿ ಉತ್ಸಾಹೀನಾಗಿ ಆಯಾಸದಿಂದ ಅಲ್ಲಿಯೇ ನಿಂತುಬಿಟ್ಟ ಚಿಂತ ಮಾಪ ಮಹತಿ ಕ್ವ ಯಾ ಕರವಾಂ ನಾಹಂ ಅಭ್ಯಸ್ತಿದ್ಯೋಸ್ಮಿ ನ ಚೈವಾತಿಧನೋಸ್ಮ್ಯಹಂ ಅವನಿಗೆ ಬಹಳ ಯೋಚನೆ ಆಯಿತು ನಾನು ಎಲ್ಲಿಗೆ ಹೋಗಲಿ ಚಿಂತಂ ಅವಾಪ ಮಹತಿಂ ಮಹತಿಂ ಚಿಂತ ಅವಾಪ ಅವನು ಬಹಳ ದೊಡ್ಡ ಚಿಂತೆಯನ್ನು ಹೊಂದಿದ ಕ್ವಾ ಕರವಾ ಎಲ್ಲಿಗೆ ಹೋಗುವೆನು ಕಂಕರವಿ ಏನು ಮಾಡಲ್ಲಿ ನಾನು ಎಲ್ಲಿಗೋಗಲಿ ನಭ್ಯಸ್ತ ವಿಧ್ಯ ಅಸ್ ನಾನು ವಿದ್ಯೆಯನ್ನು ಕೂಡ ಕಲಿತವಲ್ಲ ನೇ ಅತಿಧನಃ ಅಸ್ ಅಹಂ ನನ್ನ ಬಳಿಲಿ ಹೆಚ್ಚು ಹಣ ಕೂಡ ಇಲ್ಲ ಯಾವುದಾದ್ರೂ ಒಂದು ಒಂದೋ ವಿಧ್ಯೆ ಬೇಕು ಇಲ್ಲ ಹಣ ಬೇಕು ಎರಡೂ ಇಲ್ಲ ದೇಶಾಂತರ ಯಸ್ಯ ಸ ಸದ್ಯ ಸುಖ ಮೇಧೇ ಭಯಮಸ್ತಿ ಧನೆ ಚೌರಾತ್ ಸವಿಘ್ನಸರ್ವರ್ವತೋ ದೇಶಾಂತರಕ್ಕೆ ಹೋದಾಗ ತನ್ನ ಬಳಿ ಹಣವಿದ್ದಲ್ಲಿ ಆಗ ಮಾತ್ರ ಆತನು ಸುಖವನ್ನು ಹೊಂದುತ್ತಾನೆ ಹಣ ಇದ್ದರೆ ಕಳ್ಳರಿಂದ ಹೆದರಿಕೆಯೂ ತಪ್ಪಿದ್ದಲ್ಲ ಎಲ್ಲ ಕಡೆ ಈ ಪ್ರಪಂಚ ವಿಘ್ನಗಳಿಂದ ತುಂಬಿ ಹೋಗಿದೆ ಅಂತೇಳಿ ಹೇಳ್ತಾನೆ ಪ್ರಪಂಚ ಭವಾಹ ಅಂದರೆ ಈ ಒಂದು ಸೃಷ್ಟಿ ಸಂಸಾರ ಲೋಕ ಇದು ಸರ್ವ ಎಲ್ಲ ಕಡೆ ಹೋಗಿದೆ ಅಂದರೆ ಇವನಿಗೆ ಗ್ರಹಿಸಿದ್ದು ಮಾಡಲಿಕ್ಕೆ ಆಗಲಿಲ್ಲ ಇವನು ಆರಾಮದಲ್ಲಿದ್ದ ಮೊದಲು ಈಗ ಎಲ್ಲ ಬಯಲಾಗೋಯ್ತಲ್ಲ ಇನ್ನೇನು ಮಾಡಲಿ ವಿಘ್ನ ಬಂತು ಹಾಗೆ ಇನ್ನೇನು ಮಾಡಲಿ ಅಂತ ಆಲೋಚನೆ ಮಾಡ್ತ ಯಾಜಕಸ ಕುಲೇ ಜನ್ಮ ಮೇ ವ್ಯಸನಂ ಮಹತ್ ಅಹೋ ಬಲಿಯಾನ್ ಹಿ ವಿಧಿ ಭಾವಿಕರ್ಮಾನುಸಂಧೆಯೇತ್ ಒಳ್ಳೆ ಸೋಮಿಯಾಜಗಳ ವಂಶದಲ್ಲಿ ನಾನು ಹುಟ್ಟಿದೆ ಹೀಗಿದ್ದರೂ ನನಗೆ ಯಾಕೆ ಈ ಜೂಜು ವ್ಯಸನಗಳು ಹತ್ತಿಕೊಂಡು ಯಾಜಕಸ ಕುಲೇ ಜನ್ಮ ಆದರೂ ಕೂಡ ಕಥಂ ಮೇ ವ್ಯಸನ ಮಹತ್ ಇಂತಹ ದೊಡ್ಡ ವ್ಯಸನಗಳು ಹೇಗೆ ಬಂತಪ್ಪ ಅಹೋ ಬಲಿಯಾನ್ ಹಿ ವಿಧಿ ಅಹಾ ವಿಧಿಯ ಬಲವೇ ಬಲ ವಿಧಿ ಮಹಾಬಲಶಾಲಿ ಭಾವಿ ಕರ್ಮಾನುಸಂಧೆಯೇತ್ ಮುಂದಿನ ಕರ್ಮಗಳನ್ನು ಅದು ನಡೆಸದೆ ಬಿಡದು ಈಗ ಇಷ್ಟರಾಗ ತಾನು ಮಾಡಿದ್ದನ್ನು ನಾನು ಅನುಭವಿಸಲೇಬೇಕು ಆ ಕರ್ಮ ಫಲ ಅದನ್ನು ವಿಧಿ ಕೊಟ್ಟೇ ಕೊಡ್ತಾನೆ ಅಂಥೇಳಿ ಭಿಕ್ಷಿತು ನ ಅಧಿಗಚ್ಛಾಮಿ ನಮೇ ಪರಿಚಿತಿ ಕ್ವಚಿತ್ ನ ಚ ಪಾರ್ಶ್ವೇ ಧನಂ ಕಿಂಚಿತ್ ಕಿಮತ್ರ ಶರಣಂ ಭವೇತ್ ನನಗೆ ಭಿಕ್ಷೆ ಬೇಡುವುದಕ್ಕೂ ಗೊತ್ತಿಲ್ಲ ಯಾವ ಪರಿಚಯವೂ ಇಲ್ಲ ನನಗೆ ಯಾರದ್ದು ನ ಪಾರ್ಶ್ವೇ ಧನಂ ಕಿಂಚಿತ್ ನನ್ನ ಹತ್ರ ಸ್ವಲ್ಪ ಅಲ್ಪ ಸ್ವಲ್ಪ ಹಣ ಕೂಡ ಇಲ್ಲ ಕಿಂಚಿತ್ ಕಮ್ಮತ್ರ ಶರಣಂ ಭವೇದೀಗ ಏನು ಏನನ್ನು ನಾನು ಆಶ್ರಯಸ್ವಿ ಈಗ ನನಗೆ ಯಾರು ಗತಿ ಏನು ಗತಿ ಅಂಥೇಳಿ ಚಿಂತಿಸ್ತಾನೆ ಗುಣಾನಿಧಿ ಸದಾ ಅನಭ್ಯುದು ಸದಾ ಅನಭ್ಯುತೆ ಭಾನೌ ಪ್ರಸೂರ್ಮೆ ಮಿಷ್ಟಭೋಜನಂ ದ್ಯಾ ದ್ಯಾ ಕಂ ಯಾಚೆ ನ ಚೇಹ ಜನನೀ ಮಮ ಸೂರ್ಯನ ಹುಟ್ಟುವುದಕ್ಕಿಂತ ಮುಚ್ಚಿ ನನ್ನ ತಾಯಿ ರುಚಿಕರವಾದ ತಿಂಡಿಗಳನ್ನು ಮಾಡಿಕೊಡ್ತಾ ಸದಾ ಅನಭ್ಯುತೆ ಭಾನೌ ಭಾನು ಅಂದರೆ ಸೂರ್ಯ ಇನ್ನೂ ಉದಯಿಸಲಿಲ್ಲ ಎನ್ನುವಾಗಲೇ ಸದಾ ದಿನನಿತ್ಯ ಕೂಡ ಪ್ರಸೂಹು ಮೇ ನನ್ನ ನನ್ನನ್ನು ಪ್ರಸವಿಸಿದವಳು ನನ್ನನ್ನು ಹೆತ್ತವಳು ತಾಯಿ ಮಿಷ್ಟ ಭೋಜನಂ ನನಗೆ ದದ್ಯಾಡ್ತಾಯಿದ್ಲು ಅತ್ರ ಈಗ ಇಲ್ಲಿ ನಾನು ಕಮ್ಯಾಚೆ ಯಾಚೆ ಯಾರನ್ನು ಬೇಡಲಿ ನ ಇಹ ಜನ ಇಲ್ಲಿ ನನ್ನ ತಾಯಿ ಇಲ್ಲ ನಾನು ಯಾರನ್ನು ಕೇಳಲಿ ಬ್ರಹ್ಮೋವಾಚ ಇತಿ ಚಿಂತೆಯ ತಸ ಬಹುಶಸ್ತತ್ರ ನಾರದ ಅತಿ ದೀನಂ ತರೋರ್ಮೂಲೆ ಭಾನುರಸ್ತಾಚಲಂಗತ ಬ್ರಹ್ಮ ಹೇಳ್ತಾನೆ ಹೀಗೆ ಅತಿ ದೈನ್ಯದಿಂದ ಒಂದಾನೊಂದು ಮರದ ಕೆಳಗೆ ಕುಳಿತು ಇತಿ ಚಿಂತೆಯ ತಸ್ಯ ಬಹುಶಃ ತತ್ರ ನಾರದ ಅಯ್ಯ ನಾರದ ಮುನಿಯೇ ಅತಿ ದೀನಂ ತರೋರ್ಮೂಲೆ ಭಾನು ಹಸ್ತಾಚಲಂಗತ ಒಂದು ಮರದ ಕೆಳಗೆ ಕುಳಿತು ಹೀಗೆ ಬಹು ಒಂದಾನೊಂದು ಮರದ ಕೆಳಗೆ ಕುಳಿತು ಬಹುವಾಗಿ ಯೋಚಿಸ್ತಾ ಇದ್ದ ಹಾಗೆ ಅತಿ ದೈನದಿಂದ ಯೋಚಿಸ್ತಾ ಇದ್ದ ಹಾಗೆ ಸೂರ್ಯ ಅಸ್ತಂಗತನಾದ ಭಾನು ಅಸ್ತಾಚಲಂಗತ ಸೂರ್ಯನು ಪಶ್ಚಿಮ ಪಿಕ್ಕಲ್ಲಿ अस्तमीद सूर्यास्त एक समय कच्चिमाहेश्वर नर सहोप पा, सहोपहारादाय नगरा बहिभ्यगा समय महेश्वर संबंधी महेश्वर नर मनुष्य अरे शिवभक्त अंत ಒಬ್ಬ ಶಿವಭಕ್ತ ಆದಿನ ದಿನ ಶಿವರಾತ್ರಿ ಆದ ಕಾರಣ ಉಪವಾಸವಿದ್ದು ತನ್ನ ಬಂಧು ಬದ ಬಳಗದವರು ಒಡನೆ ನಾನಾ ವಿಧವಾದಂಥ ಭಕ್ಷ್ಯಭೂಜ್ಯಾಧಿ ಪೂಜೋಪಕರಣ ದ್ರವ್ಯಗಳನ್ನು ತಕ್ಕೊಂಡು ನಾನಾ ವಿಧಾನ್ ಮಹಾದಿವ್ಯಾನ್ ಸ್ವಜನೈ ಪರಿವಾರಿತ ಸಮಭ್ಯರ್ಚಿತ ಈಶಾನಂ ಶಿವರಾತ್ರಾವು ಪೋಷಿತ ನಾನಾ ವಿಧವಾದ ಭಕ್ಷ್ಯಭೋಜ್ಯಾಧಿ ಪೂಜೋಪಕರಣ ದ್ರವ್ಯಗಳನ್ನು ತಕ್ಕೊಂಡು ಶಿವನನ್ನು ಪೂಜಿಸಬೇಕು ಅಂತೇಳಿ ಊರಿನ ಹೊರಗಿರತಕ್ಕಂಥ ಶಿವ ದೇವಾಲಯಕ್ಕೆ ಬಂದ ಶಿವಾಲಯ ಪ್ರವ್ಯಾಶಿವಧೀ ಯಥೋಚಿ ಸುಚಿತ್ತೇನ ಪೂಜೆಯ ಮಾಸ ಶಂಕರ ಶಿವನಲ್ಲಿಯೇ ನೆಟ್ಟ ಮನಸ್ಸುಳ್ಳು ಅಂತಹ ಭಕ್ತ ಹೊರಗಿದ್ದ ಊರ ಹೊರಗಿದ್ದ ಶಿವಾಲಯವನ್ನು ಸೇರಿ ಒಳ್ಳೆ ಮನಸ್ಸಿನ ಮನಸ್ಸಿನಿಂದ ತನ್ನ ಯೋಗ್ಯತೆಗೆ ತಕ್ಕ ಹಾಗೆ ಶಂಕರನನ್ನು ಪೂಜಿಸಿದ ಸುಚಿತ್ತೇನ ಒಳ್ಳೆ ಮನಸ್ಸಿನಿಂದ ಪಕ್ವಾಗಮ ಜ್ಞದಾತ್ಮಜೋದ್ವಿಜ ಪಿತೃತ್ಯಕ್ತೋ ಮಾತೃಹೀನ ಕ್ಷುಧಿ ಇತ್ತಲಾ ಗುಣನಿಧಿಯು ಹಸಿವಿನಿಂದ ಕಂಗೆಟ್ಟು ಪಿತೃತ್ಯಕ್ತು ಮಾತೃಹೀನ ಕ್ಷುಧಿ ಸಹ ಯಜ್ಞದಾತ್ಮಜೋ ್ವಿಜ ತನ್ವಗಾತ್ ಅಂದರೆ ಆ ಪಕ್ವಾಲಾ ಈ ಗುಣನಿಧಿ ಏನು ಮಾಡಿದ ಹಸಿವಿನಿಂದ ಕಂಗೆಟ್ಟು ಕ್ಷುಧಿತ ಪಿತೃತ್ಯಕ್ತ ಮಾತೃತ್ಯಕ್ತಃ ಮಾತೃಹೀನ ತಂದೆ ತಾಯಿಗಳಿಂದ ತ್ಯಜಿಸಲ್ಪಟ್ಟವನಾಗಿ ಈ ಪಕ್ವಾ ಅನ್ನಗಳ ಗಂಧವನ್ನು ಪರಿಮಳವನ್ನು ಘಮಗಮಿಸುವ ಮೂಸಿ ನೋಡಿ ಅವನನ್ನ ಹಿಂಬಾಲಿಸಿದ ಅವನು ಹೋಗ್ತಾ ಇದ್ದಾಗ ಅವನ ಹಿಂದೆಯೇ ಹೋದ ಆ ಶಿವಭಕ್ತನ ಹಿಂದೆ ಇದಮನ್ನಂ ಮಯ್ರಾಹ್ಯಂ ಶಿವಾಯೋಪಕೃತ ನಿಶಿ ಸುಪ್ತೇ ಶೈವಜನೇ ದೈವಾತ್ ಸರ್ವಸ್ಮಿನ್ ವಿವಿಧಂ ಮಹತ್ ಶಿವನಿಗೆ ನೈವೇದ್ಯ ಮಾಡಿದ ಈ ಬಗ್ಗೆ ತಿಂಡಿ ರಾತ್ರಿ ಶಿವನ ಭಕ್ತರೆಲ್ಲರಿಗೂ ನಿದ್ರೆ ಮಾಡಿದ ಹಿಡಿದ ಮೇಲೆ ನಾನು ತಕ್ಕೊಂಡು ಬಿಡಬೇಕು ಸುಪ್ತೇ ಶೈವಜನೆ ದೈವಾತ್ ಸರ್ವಸ್ಮಿನ್ ವಿವಿಧ ಮಹತ್ ಇದಮನ್ನಂ ಮಯಾ ಗ್ರಾಹ್ಯಂ ನಾನು ತಗೊಳ್ಬೇಕಿದ್ ಶಿವಾಯ ಉಪಕೃತ ಶಿವನಿಗೆ ನೈವೇದ್ಯ ಮಾಡಿದಂತಹ ಇದನ್ನು ರಾತ್ರಿ ನಾನು ತಗೊಳ್ಬೇಕು ಮಲಗಿದ ಮೇಲೆ ಇತ್ಯಾಶಾಂ ಅವಲಂಬ್ಯಾಥ ಇ ಆಶಾಂ ಅವಲಂಬ್ಯ ಅಥ ರಿ ಶಂಭೋರುಪಾಶತ್ ಶಂಭೋ ್ವಾರಿ ಉಪಾಶತ್ ಅಂದರೆ ಶಿವಾಲಯದ ಶಂಭುವಿನ ಮನೆ ಶಿವಾಲಯದ ದ್ವಾರದಲ್ಲಿ ಕುಳಿತ ದದರ್ಶ ಚ ಮಹಾಪೂಜಾಂತೇನ ಭಕ್ತ ನಿರ್ಮಿತ ಹೀಗೆ ಈ ರೀತಿ ಆಶೆಯಿಂದ ಆ ದೇವಾಲಯದ ಕುಳಿತುಕೊಂಡು ಆ ಭಕ್ತ ಶಿವನಿಗೆ ಮಾಡ್ತಾ ಇದ್ದಂತಹ ಮಹಾಪೂಜೆಯೆಲ್ಲವನ್ನು ಈ ಯಜ್ಞದತ್ತನ ಮಗ ಗುಣನಿಧಿ ನೋಡಿದೆ ಆ ಆಹಾರಕ್ಕಾಗಿ ಅವನು ಅಲ್ಲಿ ಹೊಂಚು ಆದರೆ ಆ ಒಂದು ನೆಪದಿಂದಾಗಿ ಶಿವಪೂಜೆಯನ್ನು ನೋಡುವ ಹಾಗಾಯಿತು ವಿಧಾಯ ನೃತ್ಯಗೀತಾದಿ ಭಕ್ತ ಸುಪ್ತಾ ಕ್ಷಣೇ ಯದ ನೈವೇದ್ಯಂ ಸತದಾ ಧಾತು ಭರ್ಗಾಗಾರಂ ವಿವೇಷ ನೃತ್ಯಗೀತಾದಿಗಳನ್ನು ನೆರವೇರಿಸಿ ಭಕ್ತರಿದ್ರು ಮಲಗಿದ ನಂತರ ಆ ಗುಣದಲ್ಲಿ ಆ ನೈವೇದ್ಯವನ್ನು ತಿಕ್ಕೊಂಡು ಬರೋದಕ್ಕಾಗಿ ಶಿವನಲಿಂಗ ಇದ್ದ ಗರ್ಭಗೃಹಕ್ಕೆ ಪ್ರವೇಶ ಮಾಡಿದೆ ಗರ್ಭಾಗಾರಂ ಗರ್ಭಗೃಹಕ್ಕೆ ವಿವೇ ಪ್ರವೇಶ ಮಾಡಿದೆ ದೀಪಂ ಮಂದಪ್ರಭಂಧ ದೃಷ್ಟ್ವಾ ಸಹ ನಿಜ ಚೈಲಾಂಜಲಾದವರ್ತಿಂ ಕೃತ್ವಾ ದೀಪಂಚ ಕಾಷ ಏತ್ ಅಲ್ಲಿದ್ದ ದೀಪ ಅತ್ಯಂತ ಸಣ್ಣಕ್ಕಿತ್ತಂತೆ ಮಿಣಿಮಿಣಿಮಿಣಿ ಅಂಥೇಳಿ ಅದನ್ನ ಕಂಡು ಈ ಪಕ್ವಾನಗಳು ಸರಿ ಕಾಣಲಿಲ್ಲ ಅವನಿಗೆ ಅದನ್ನು ನೋಡಬೇಕು ಅಂತೇಳಿ ಆಸೆಯಿಂದ ತನ್ನ ಬಟ್ಟೆಯ ಅಂಚಿಂದಲೇ ಸ್ವಲ್ಪ ಹರಿದು ಬತ್ತಿಯನ್ನು ಮಾಡಿ ಸ್ವಲ್ಪ ದೊಡ್ಡ ಬತ್ತಿಯನ್ನು ಇಟ್ಟಂತೆ ಚೆನ್ನಾಗಿ ಬೆಳಗಿಸಿದಂತೆ ಬೆಳಕು ಕಾಣಲಿ ಸರಿಯಾಗಿ ನೈವೇದ್ಯದ ಏನೇನಿದೆ ಅಂತೇಳಿ ನೋಡಲಿಕ್ಕೆ ಆಸೆಯಿಂದ ಯಜ್ಞದಾತ್ಮಜಸೋಥ ಶಿವನೈವೇದ್ಯಮರ ಜಗ್ರಾಹಸ ಪ್ರೀತಿಯ ಪಕ್ವಾಂ ಬಹುಶಸ್ತ ಆ ಗುಣನಿಧಿ ಶಿವನಿಗೆ ನಿವೇದಿತವಾಗಿದ್ದ ಆ ಪಕ್ವಾನ್ನವನ್ನು ಬಹು ಹೆಚ್ಚಾದ ಪ್ರೀತಿಯಿಂದ ಅಲ್ಲಿಂದ ಆತುರದಿಂದ ತೆಕ್ಕೊಂಡ ತ ಪಕ್ವಾಯ ತ್ವರಿತಂಗ್ಚತಲಾತಾತ್ ಪ್ರಸುಪ್ತ ಕೋಪ್ಯಬು ಅಲ್ಲಿಂದ ಪಕ್ವಾನವನ್ನು ಎತ್ತಿಕೊಂಡು ಬೇಗ ಬೇಗನೆ ಹೊರಗಡೆ ಹೋಗುತ್ತಿದ್ದಾಗ ಆತನ ಕಾಲು ತುಳಿತದಿಂದ ಮಲಗಿದ್ದವನೊಬ್ಬ ಎಚ್ಚೆತ್ತ ಕೋಎಂ ಕೋಯಂ ತ್ವರಾ ಪನ್ನೋ ಘ್ರ್ಯತಾಂಗ್ರತಾಮಸ ಎಧಿ ಚುಕ್ರೋ ಶಸ ಜನೋ ಯಾರಿವ ಯಾರಿವನು ಆ ಓಡಿ ಹೋಗ್ತಾ ಇದ್ದಾನೆ ಹಿಡೀರಿ ಹಿಡೀರಿ ಅಂತ ಹೇಳಿ ಆ ಮನುಷ್ಯ ವಿಶಿವಭಕ್ತ ಭಯದಿಂದ ಮತ್ತಷ್ಟು ಗಟ್ಟಿಯಾಗಿ ಕಿರಿಚಿಕೊಂಡ ಚುಕ್ರೋಶ ಆಕ್ರೋಶ ಮಾಡಿದ ಉಚ್ಚಯಾಗಿರ ಅಂದರೆ ಗಟ್ಟಿಯಾದ ಧ್ವನಿಯಿಂದ ಯಾವತ್ ಭಯತ್ಸಗತ್ಯ ತಾವತ್ಸ ಪುರರಕ್ಷಕೈಹಿ ಪಲಾಯಮಾನೋ ನಿಹತ ಕ್ಷಣಾದಂಧತ್ವ ಅವನು ಭಯದಿಂದ ಹೊರಗೆ ಬಂದು ಓಡೆಯುವಷ್ಟರಲ್ಲಿ ಊರಿನ ಕಾವಲುಗಾರರು ಬಂದು ಕಣ್ಣು ಕತ್ತಲು ಹಿಡಿದು ತತ್ತಳಿಸುತ್ತಾ ಇದ್ದಂತಹ ಆ ಗುಣನಿಧಿಯನ್ನು ಕ್ಷಣ ಮಾತ್ರದಲ್ಲಿ ಹಿಡಿದು ಕೊಂದು ಬಿಟ್ಟರಂತೆ ಅಭಕ್ಷಯಚ್ಚ ನೈವೇದ್ಯಂ ಯಜ್ಞದತ್ತಾತ್ಮಜೋ ಮುನಿ ಶಿವ ಅನುಗ್ರಹತೋನೂ ನಂಭಾವಿ ಪುಣ್ಯ ಜಲಾನ್ನ ಸಹೋ ಇದೇ ಮುನಿಯೇ ನಾರದನೇ ಆ ಯಜ್ಞದತ್ತನ ಶಿವನ ಅನುಗ್ರಹದಿಂದಲೂ ಮುಂದೆ ಒದಗ ಒದಗತಕ್ಕಂತಹ ಪುಣ್ಯದ ಬಲದಿಂದಲೂ ಆ ನೈವೇದ್ಯವನ್ನು ತಿನ್ನಲಿಲ್ಲ ಅಥ ಬದ್ಧಸಮ ಆಗತ್ಯ ಪಾಶ ಮುದಗರಪಾಣಿಭಿ ನೀನೀಶುಭಿ ಸಂಯಮ ನೀ ಸಂಯಮಿನಿ ಯಾಮ್ಯೈಸ್ ವಿಘಟೈರ್ ಭಟೈಹ ಅನಂತರ ಪಾಶಾಮುಗ್ಗರ ಮುಂತಾದ ಆಯುಧಗಳನ್ನು ಕೈಯಲ್ಲಿ ಹಿಡ್ಕೊಂಡು ಭಯಂಕರವಾಗಿ ತೋರ್ತಾ ಇರ್ತಕ್ಕಂಥ ಯಾಮಭಟ್ರು ಬಂದರು ಅವರು ಇವನನ್ನು ಈ ಯಾರೋ ಯಜ್ಞರತ್ತನ ಪುತ್ರನಾದ ಗುಣನಿಧಿಯನ್ನು ಯಮನ ಪಟ್ಟಣವಾಗಿರ್ತಕ್ಕಂಥ ಸಂಯಮನಿಗೆ ಸಂಯಮಿನಿಪಟ್ಟಣ ಅಲ್ಲಿಗೆ ಕೊಂಡೊಯ್ಯಬೇಕು ಅಂತೇಳಿ ಹಗ್ಗದಿಂದ ಬಿಗಿದರಂತೆ ಯಮ ಪಾರ್ಶ್ವದಿಂದ ತಾವತ್ ಪಾರಿಷದ ಪ್ರಾಪ್ತಿಂಕಿಣಿ ಜಾಲಮಾಲಿನ ದಿವ್ಯಂ ವಿಮಾನದಾಯ ತನ್ನೇತು ಶೂಲಪಾಣಯೋ ಅಷ್ಟರಲ್ಲಿಯೇ ಕಿರುಗೆಜ್ಜೆಗಳ ಹಾರಗಳನ್ನು ಧರಿಸಿ ತಾವತ್ ಪಾರಿಷದಾ ಗಣಗಳು ಪಾರ್ಷದರು ಪ್ರಾಪ್ತಾ ಬಂದರು ಕಿಂಕಿಣಿ ಜಾಲ ಮಾಲಿನಃ ಕಿರುಗೆಜ್ಜೆ ಕಿಂಕಿಣಿ ಜಾಲ ಮಾಲಿನಃ ಹಾರಗಳನ್ನು ಧರಿಸಿ ಕಿರು ಕಿರುಗೆಜ್ಜೆಗಳ ಹಾರಗಳನ್ನು ಧರಿಸಿ ಶೂಲಪಾಣಯ ಶೂಲವುಗಳನ್ನು ಕೈಯಲ್ಲಿ ಹಿಡ್ಕೊಂಡಿರೋ ಹಿಡ್ಕೊಂಡಿರ್ತಕ್ಕಂತಹ ಶಿವಗಣಗಳು ಶಿವನ ಕಿಂಕರರು ದಿವ್ಯವಾದ ವಿಮಾನವನ್ನು ತಕ್ಕೊಂಡು ದಿವ್ಯಂ ವಿಮಾನಂ ಆದಾಯ ಅವನನ್ನು ತಮ್ಮ ಲೋಕಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ಅಂತೇಳಿ ಬಂದರು ತಮ್ ನೇತು ಅವನನ್ನು ಒಯ್ಯಲಿಕ್ಕೆ ಕರೆದೊಯ್ಯಲಿಕ್ಕೆ ಶಿವಗಣ ಊಚುಹು ಶಿವಗಣಗಳು ಹೇಳಿದರು ಮುಂಚತೈನಂ ದ್ವಿಜಂ ಯಾಮ್ಯ ಗಣಾಃ ಪರಮಧಾರ್ಮಿಕಂ ದಂಡ ಯೋಗ್ಯೋ ನ ವಿಪ್ರೋಸೌ ದಗ್ಧ ಸರ್ವಾಘ ಸಂಚಯ ಶಿವಗಣಗಳು ಹೇಳ್ತಾರೆ ಎಲೆ ಯಮಭಟರೆ ಯಾಮ್ಯಾಹ ಗಣಾ ಯಮ ಭಟರೆ ಪರಮಧಾರ್ಮಿಕನಾದ ಈ ಬಿಡಿ ಪರಮಧಾರ್ಮಿಕಂ ದ್ವಿಜಂ ಮುಂಚತ ಏನಂ ಪರಮಧಾರ್ಮಿಕಂ ದ್ವಿಜಂ ಈ ಪರಮಧಾರ್ಮಿಕನಾದ ಬ್ರಾಹ್ಮಣನ ಬಿಡಿ ದಂಡ ಯೋಗ್ಯ ನಸೌ ವಿಪ್ರ ಬ್ರಾಹ್ಮಣ ದಂಡನಿಗರ್ಹನಾದವಲ್ಲ ಶಿಕ್ಷೆಗೆ ಯೋಗ್ಯನಾದವಲ್ಲ ಅಸೌ ದ ಸರ್ವಾಂಗ ಸಂಚಯ ತನ್ನ ಎಲ್ಲ ಪಾಪಗಳು ಸುಟ್ಟು ಈತನ ಎಲ್ಲ ಪಾಪಗಳು ಕೂಡ ಸುಟ್ಟು ಬೂದಿಯಾಗಿವೆ ಅಂತೇಳಿ ಹೇಳ್ತಾರೆ ಶಿವಗಣಗಳು ಇಕರ್ಣ್ಯವಚಸ್ತೆ ಯಮರಜಗಣಸ್ತ ಮಹಾದಗಣಾನಹುರ್ಬೂವಶ್ಚಕೃಶ ಈ ಮಾತನ್ನು ಕೇಳಿ ಆ ಯಮಟರಿಗಾ ಆಶ್ಚರ್ಯಾಯಿತು ಶಂಭೋರ್ಗಣಾನಥ ಆಲೋಕ್ಯ ಭೀತೈಸ್ತೈರ್ಯಮಕಿಂಕರೈ ಅವಾಧಿ ಪ್ರಣತೈರಿತ್ಥಂ ದೂರ್ವೃತ್ತ ಶಿವನ ಗಣಗಳಾದಂತಹ ಆ ಪ್ರಮಥ ಗಣಗಳನ್ನು ಪ್ರಮಥರು ಅಂತ ಹೇಳ್ತಾರೆ ಶಿವಗಣಗಳಿಗೆ ಪ್ರಮಥಗಣಗಳು ಅವರನ್ನು ನೋಡಿ ಅಂದರೆ ಪ್ರಮಥನಶೀಲರು ಅಂತ ಎಂಥವ್ರನ್ನು ಕೂಡ ನಾಶ ಮಾಡಲು ಮಥನ ಮಾಡಲು ಸಮರ್ಥರು ಚೆನ್ನಾಗಿ ಮಥಿಸಲು ಸಮರ್ಥರಾದಂಥವ್ರು ಪ್ರಮಥ ಗಣಗಳು ಅವರು ಅವರನ್ನು ನೋಡಿ ಯಮ ಭಟರಿಗೆ ಅವರನ್ನು ನಮಸ್ಕರಿಸಿ ಅಲಯ ಶಿವಗಣಗಳ ರೇ ಈ ಬ್ರಾಹ್ಮಣ ಭಾಳ ಕೆಟ್ಟ ಕೆಲಸಗಳನ್ನು ಮಾಡಿದ್ದಾನೆ ದುರ್ವೃತ್ತ ಅಯಂ ಹ್ಞೂ ಕೆಟ್ಟ ನಡತಿಯುಳ್ಳವ ಅವನು ಇವನ್ ತನ್ನ ಕುಲದ ಆಚಾರವನ್ನೆಲ್ಲ ಬಿಟ್ಟು ತಂದೆ ಮಾತನ್ನು ಕೇಳದೆ ಸತ್ಯ ಶೌಚಗಳನ್ನು ಬಿಟ್ಟು ಬಿಟ್ಟು ಸಂಧ್ಯಾ ವಂದನಾದಿಗಳನ್ನು ಸ್ನಾನ ಸ್ನ ಸ್ನಾನ ಕೂಡ ನಿರ್ಲಕ್ಷಿಸಿದ್ದಾನೆ ಯಮಗಣಗಳು ಹೇಳ್ತಾರೆ ಕುಲ ಆಚಾರಂ ಪ್ರತಿ ಜೈಷ ಪಿತ್ರೋರ್ವಾಕ್ಯಪರಾಂಗುಖ ಸತ್ಯಶೌಚ ಪರಿಭ್ರಷ್ಟ ಸಂಧ್ಯಾಸ್ನಾನ ವಿವರ್ಜಿತ ಅಂತೇಳಿ ಆಸ್ತಾಂಬೂರೇಸ್ಯ ಕರ್ಮ कर्म अन्य शिव निर्माल्यलंघक प्रत्यक्ष तो्र वीक्षम अस्पृश्योज भवाद बाकी दुष्कृतिरली प्रत्यक्ष नो शिव निर्मा लघुटे निम्बरी मुटलू बार अंत हेतर यम भटर शिव निर्मूल्य ಶಿವ ನಿರ್ಮಾಲ್ಯ ಲಂಘಕ ಶಿವ ನಿರ್ಮಾಲ್ಯದಾತರ ಸ್ಪರ್ಶಸ್ತಾ ಮುಖ್ಯ ಪುಣ್ಯಕೃತ ಶಿವ ನಿರ್ಮಾಲ್ಯವನ್ನು ಉಪಯೋಗಿಸ್ತಕ್ಕಂಥವರು ಅದನ್ನು ಕಡೆಗಣಿಸ್ತಕ್ಕಂಥವರು ಮತ್ತು ಆ ನಿರ್ಮಾಲ್ಯವನ್ನು ನೀಡ್ತಕ್ಕಂಥವರು ಯಾರಿದ್ದಾರೋ ಅವರನ್ನು ಮುಟ್ಟಿದರೆ ಪಾಪ ಬರ್ತದೆ ಅಂತೇಳಿ ಯಮಗಣಗಳು ಹೇಳ್ತಾರೆ ಯಮಭಟರು ಯೂ ಎಂ ವಿಷಮಾಲೋಕ್ಯವಾಪೇಯಂ ಆಲೋಕ್ಯವಾ ಪೇಯಂ ಪರಂ ಸೇವಿತವ್ಯಂ ಶಿವಸ್ವಂ ಪ್ರಾಣೈ ಕಂಠಗತೈರಪೀ ವಿಷವನ್ನಾದರೂ ನೋಡಿ ಕುಡಿಯಬಹುದು ಆದರೆ ಇಂಥವ್ರನ್ನು ಮುಟ್ಟಬಾರ್ದು ಪ್ರಾಣಗಳು ಗಂಟಲಿನವರೆಗೆ ಹತ್ತಿ ಬರುತ್ತಿರುವಾಗಲೂ ಸಹ ಶಿವನ ಸ್ವತ್ತನ್ನು ಮುಟ್ಟಬಾರದು ಪ್ರಾಣ ಈಗ ಹೋಗ್ತದೆ ಅಂತೇಳಾದರೂ ಕೂಡ ಯೂಜಂ ಪ್ರಮಾಣ ಧರ್ಮೇಶು ಯಥ ತಯಂಬ ಅಸ್ತಿ ಚೇತ್ ಧರ್ಮಲೇಶೋಸ್ಯ ಗಣಾಸ್ತಂ ಶೃಣುಭೋ ವಯಂ ಧರ್ಮವನ್ನು ವಿಚಾರದಲ್ಲಿ ನೀವು ಪ್ರಮಾಣವಾಗಿರುವಂತೆ ನಾವು ಇಲ್ಲ ಎಲೆ ಶಿವಗಣಗಳೇ ಈ ಬ್ರಾಹ್ಮಣ ಧರ್ಮ ಒಂದು ಚೂರ್ನಿಸಿದ್ದರೂ ಕೂಡ ನಾವು ಅದನ್ನು ಕೇಳಬೇಕು ಅಂತೇಳಿದ್ದೇವೆ ದಯವಿಟ್ಟು ಅದನ್ನು ನಮಗೆ ಹೇಳಬೇಕು ನಮಗೆ ಗೊತ್ತಿಲ್ಲ ನಿಮ್ಮಷ್ಟು ನೀವು ಹೇಳಬೇಕು ಅದೇನು ಇವನು ಅಷ್ಟು ಅಷ್ಟು ಪುಣ್ಯಮ ಧರ್ಮ ಮಾಡಿದಾನೆ ಹೇಳಿ ನಾವು ಇವನೇನೇನು ಧರ್ಮ ಮಾಡಿದ್ದೆ ಮಾಡಿದ್ದಾನೆ ಅಂತ ನಾವೀಗ ಹೇಳಿದ್ದೇವೆ ಧರ್ಮ ಏನು ಮಾಡಿದೆ ಅದನ್ನು ದಯವಿಟ್ಟು ಹೇಳಿ ನಾವು ಅದನ್ನ ನಿರ್ಣಯಿಸಲಿಕ್ಕೆ ನಿಮ್ಮಷ್ಟು ಸಮರ್ಥರಲ್ಲ ಅಂತೇಳಿ ಹೇಳ್ತಾರೆ ಇತ್ತಂ ತದ್ವಾಕ್ಯಮ ಕರ್ಣ್ಯ ಯಾಮಾನಾಂ ಯಾಂ ಶಿವಕಿಂಕರ ಶಿವಪದಾಂ ಭೋಜಂ ಪ್ರೋಚುಃ ಪಾರಿಷದಾಸ್ತುತಾಂ ಆ ಯಮಭಟ್ರ ಮಾತನ್ನು ಕೇಳಿ ಶಿವನ ಪಾರಿಷದರು ಗಣಗಳು ಪರಶಿವನ ಪಾದ ಧ್ಯಾನಿಸಿ ಅವರನ್ನು ಕುರಿತು ಹೀಗೆ ಹೇಳ್ತಾರೆ शिवकिंकरा ऊचु किंकरा शिवध्र्मा ये सूक्ष्मस्ते तो भवाद स्थल कथम लक्ष्य लक्ष्यामदृष्टि अल यमकंकंक शिवधर्मा ये सूक्षा ते तो भवादश स्थल कथम लक्ष्य लक्ष्य ये सूक्ष्मदृष्टिभ ಸ್ಥೂಲ ದೃಷ್ಟಿಯುಳ್ಳಂಥವರಿಗೆ ಬಹು ಸೂಕ್ಷ್ಮವಾಗಿರತಕ್ಕಂತಹ ಶಿವಧರ್ಮಗಳು ಸೂಕ್ಷ್ಮ ದೃಷ್ಟಿಗಳಿಗೆ ಮಾತ್ರ ಸಿಗ್ಬೋದಾದಂತಹದ್ದು ಪರಮ ಸೂಕ್ಷ್ಮವಾದ ಶಿವಧರ್ಮಗಳನ್ನು ಸ್ಥೂಲ ದೃಷ್ಟಿಯುಳ್ಳ ನಿಮ್ಮಂಥವರಿಗೆ ಅದು ಹೇಗೆ ಗೋಚರ ಆಗ್ಬೋದು ಅದು ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಶಿವಗಣಗಳು ಅನೇನಾನೇ ಅನೇನೇನ ಸಾ ಕರ್ಮ ಯತ್ಕೃತ ಶೃಣುತೇ ಯಜ್ಞದೇನಾಥ ಸಾವಧಾನತೆಯ ಗಣ ಪಾಪರಹಿತನಾದಂತಹ ಅನೇಕ ಅನೇನ ಸಾ ಅಂದರೆ ಅನೇ ಅನಿನಂದರೆ ಪಾಪ ಅಂತೇಳಿ ಇಂಗ್ಲೀಷಲ್ಲಿ ಏನಂದರೆ ಏನಸ್ ಅಂದರೆ ಬುದ್ಧದ್ವಾರ ಅದು ಬೇರೆ ಮೆಡಿಕಲ್ ವರ್ಡಲ್ಲಿ ಅಂದರೆ ಇದು ಪಾಪದ ಸ್ಥಾನ ಅದು ಅದಕ್ಕೆ ಹಾಗೆ ಹೇಳುವಂಥದ್ದು ಅದೋ ಭಾಗ ಅದು ಅಂದರೆ ಅಪಾನವಾಯು ಅಥವಾ ಅಪಾನ ಮಾರ್ಗ ಅದು ಹಾಗೆ ಅದನ್ನು ಸಂಸ್ಕೃತದಲ್ಲಿ ಏನ ಪಾಪ ಅನೇನ ಅನೇನ ಸಾ ಪಾಪ ಇಲ್ಲದವ ಪಾಪರಹಿತನಾದಂತಹ ಅನೆಯನ ಇವನಿಂದ ಕರ್ಮ ಯತ್ಕೃತ ಶೃಣುತ ಇಹ ತತ್ ಅವನೇನು ಪುಣ್ಯ ಮಾಡಿದಾನೇನು ಧರ್ಮ ಕರ್ಮ ಮಾಡಿದಾನೆ ಅಂತ ಹೇಳಿಲ್ವ ನಿಮಗೆ ಸಂಶಯ ಅದನ್ನು ಕೇಳಿ ಹೇಳ್ತೇನೆ ಯಜ್ಞದತ್ತ ಆತ್ಮ ಜಯನ ಈ ಯಜ್ಞದತ್ತನ ಯಜ್ಞದೀಕ್ಷಿತನ ಮಗನಾದ ಗುಣನೀಧಿ ಏನು ಮಾಡಿದ್ದಾನೆ ಅಂತ ನೀವು ಕೇಳ್ತಾ ಇದ್ದೀರಿ ಪುಣ್ಯವನ್ನು ಸಾವಧಾನತೆಯ ಗಣ ಅಲ್ಲಿ ಯಮಗಣಗಳೇ ಕೇಳಿ ಗಮನ ಕೊಟ್ಟು ಕೇಳಿ ಅವಧಾನ ಗಮನ ಕೊಟ್ಟು ಜಾಗೃತೆಯಾಗಿ ಕೇಳಿ ಪತಂತೀ ಲಿಂಗ ಶಿರಸಿ ದೀಪಚ್ಛಯಾ ನಿವಾರಿತ ಸ್ವಚೈಲಾಂಚಲತೋ ಅನೇನ ದತ್ವಾ ಇವನು ರಾತ್ರಿ ತನ್ನ ಬಟ್ಟೆ ಅಂಚಿನಿಂದ ದೀಪದ ಬತ್ತಿಯನ್ನು ಮಾಡಿ ಅದನ್ನು ಹಚ್ಚಿದ ಕಾರಣ ಅದುವರೆಗೂ ಲಿಂಗದ ಮೇಲೆ ಬೀಳ್ತಾ ಇದ್ದಂತಹ ಹನ್ನೆರಳು ಹೋಗಲಾಡಿಸಲ್ಪಟ್ಟಿತು ಅಷ್ಟು ಸಣ್ಣಕ್ಕಿದ್ದದ್ದು ದೊಡ್ಡಾಯಿತು ದೀಪ ಅಪರೋಪಿ ಪರೋ ಧರ್ಮೋ ಯಾತಿಂಕರ ಶೃಣ್ವತಃ ಶಿವನಾಮಿ ಪ್ರಸಂಗಾದಿ ಗೃಹ್ಹತಾಂ ಗೃಹ್ನತಾಂ ಎಲೇ ಯಮ ಭಟ್ರೆ ಇವನು ಮಾಡಿದ ಇನ್ನೊಂದು ದೊಡ್ಡ ಧರ್ಮವನ್ನು ಕೇಳಿ ಪೂಜೆ ಕಾಲದಲ್ಲಿ ಶಿವ ನಾಮಾವಳಿಯನ್ನು ಆ ಭಕ್ತರು ಕೀರ್ತನ ಮಾಡ್ತಾ ಇದ್ದಾಗ ಇವನು ಆ ಶಿವನಾಮಗಳನ್ನು ಕೇಳಲಿಲ್ವಾ ಅದೇ ಅವನು ಮಾಡಿದ ಇನ್ನೊಂದು ಧರ್ಮ ಭಕ್ತೇನ ವಿಧಿನ ಪೂಜಾ ಕ್ರಿಯಮ ನಿರೀಕ್ಷಿತ ಉಪೋಷಿತೇನ ಭೂತಾಯ ಸ್ಥಿತ ಚೇತಸ ಆ ಚತುರ್ದಶಿ ದಿವಸದಲ್ಲಿ ಭಕ್ತನು ವಿಧಿವತ್ತಾಗಿ ಪೂಜೆ ಮಾಡುತ್ತಿದ್ದುದನ್ನು ಆ ಬ್ರಾಹ್ಮಣ ಪುತ್ರ ಅಲ್ಲಿಯವರೆಗೂ ಏನನ್ನು ತಿನ್ನದೇ ಉಪವಾಸವಿದ್ದು ಮನಸ್ಸಿಷ್ಟು ನೋಡಿದಲ್ವಾ ಅಂದರೆ ಅನ್ ಈಗ ಯಾವುದೇ ಉದ್ದೇಶದ ಉದಾಹರಣೆಗೆ ಅಜಮೀಣನ ಒಂದು ಕಥೆಯಲ್ಲಿ ತಾವು ಕೇಳಿರ್ಬೋದು ಎಂತಹ ದುಷ್ಟ ಅಂದರೆ ಎಷ್ಟು ಸ್ತ್ರೀ ಲಂಪಟದ ವೇಶ್ಯಾಲಂಪಟ್ಟದ ಆಗಿದ್ದರೂ ತನ್ನ ಮರಣಕಾಲದಲ್ಲಿ ನಾರಾಯಣ ಅಂತ ಕರ್ದಂತೆ ತನ್ನ ಮಗನನ್ನು ಮಗನ ಹೆಸರು ನಾರಾಯಣ ಅಂತೇಳಿ ಆ ನಾರಾಯಣ ನಾಮ ಮಾತ್ರದಿಂದ ಅವನಿಗೆ ವೈಕುಂಠ ಪ್ರಾಪ್ತಿಯಾಯ್ತಂತೆ ಕರೆದದ್ದು ಮಗನನ್ನು ಹಾಗಾಗಿ ಉದ್ದೇಶವಿಲ್ಲದೇ ಕರೆದ್ರೆ ಅಂತಹ ಸ್ಥಿತಿ ಅಂತಹ ಒಂದು ಯಾವುದು ಗತಿ ಸಿಗ್ತದೆ ಅಂತ ಹೇಳಿರುವಾಗ ಇನ್ನು ನಿಜವಾಗಿ ಭಕ್ತಿ ಮಾಡಿದಂತೆ ಮಾಡಿದಂತಹ ಭಕ್ತರಿಗೆ ಎಂತಹ ಬಲ ಸಿಗ್ಬೋದು ಅಂಥೇಳಿ ನಾವು ಆಲೋಚನೆ ಮಾಡಬೇಕಾಗ್ತದೆ ಹಾಗಾಗಿ ಇಲ್ಲಿ ಒಂದು ಅವನು ದೀಪ ದೊಡ್ಡ ಮಾಡಿದ್ದು ದೀಪಜ್ವಾಲೆಯನ್ನು ಇನ್ನೊಂದು ಅವನು ಆಹಾರ ಸಿಗದೆ ಅವನು ಉಪವಾಸ ಪಾಪ ಆದರೆ ಅದು ಚತುರ್ದಶಿ ದಿವಸ ಉಪವಾಸ ಮಾಡಿದಾಗ ಆಯಿತು ಶಿವನ ಪೂಜೆಗೋಸ್ಕರವಾಗಿ ವ್ರತ ಹಿಡಿದಾಗ ಅವನು ಅನಾಯಾಸವಾಗಿ ಅಂದರೆ ಅವನು ಬಯಸದೆ ಅನಾಯಾಸವಾಗಿಲ್ಲ ಕಷ್ಟಪಟ್ಟೆ ಆದರೂ ಅವನು ಶಿವಪೂಜೆಗಾಗಿ ಅಲ್ಲದಿದ್ದರೂ ಮಾಡಿದ್ದು ಉಪವಾಸ ನೋಡಿದ ನೋಡಿದ್ದು ಶಿವಪೂಜೆ ಆಯಿತು ಹೊತ್ಸಿದ್ದು ಶಿವನ ಬತ್ತಿ ಆಯಿತು ಶಿವಲೋಕಮಯಂ ಹೃದಯ ಗಂಥಾಸ್ಮಿಸೂ ಶಿವಲೋಕಮಯಂ ಹೃದಯಗಂತ ಅಸ್ಮಿಹ ಕಂಚಿತ್ ಕಾಲ ಮಹಾಭಾಗನ್ ಕರಿಷ್ಯತಿ ಶಿವಾನುಗಹ ಈ ಪುಣ್ಯ ಪ್ರಭಾವದಿಂದ ಇವನು ಈಗ ನಮ್ಮೊಡನೆ ಶಿವಲೋಕಕ್ಕೆ ತೆರಳುತ್ತಾನೆ ಕಂಚಿತ್ ಕಾಲಂ ಮಹಾಭಾಗನ್ ಕರಿಷ್ಯತಿ ಶಿವಾನುಗಹ ಮಹಾಭೋಗನ್ ಕರಿಷ್ಯತಿ ಶಿವಾನುಗಹ ಶಿವನ ಅನುಚರಣಾಗಿ ಅಲ್ಲಿ ಕೆಲವು ಕಾಲ ಇದ್ದು ಮಹಾಭೋಗಗಳನ್ನು ಅನುಭವಿಸ್ತಾನೆ ಕಲಿಂಗ ರಾಜೋ ಭವಿತ ತಥೋ ನಿರ್ಧೂತಲ್ಮಷಃ ಯಷ ತ್ವಿಜವರೋ ನೂನ ಶಿವಪ್ರಿಯತರೋ ಯತ ಬಳಿಕ ಪಾಪಲೇಶವೂ ಇಲ್ಲದ ಈ ಬ್ರಾಹ್ಮಣೋತ್ತಮನು ಮುಂದೆ ಕಳಿಂಗ ದೇಶದ ಅರಸನಾಗ್ತಾನೆ ಇದು ನಿಜವಾದ್ ಯಾಕಂದೇಳಿದ್ರೆ ಇವನು ಶಿವನಿಗೆ ಬಹಳ ಬೇಕಾದೋನಲ್ವೇ ಅಂತೇಳಿ ಹೇಳ್ತಾರೆ ಅನ್ಯತ್ಕಿಂಚಿನ್ನ ವಕ್ತವ್ಯಂ ಯೂಯನ್ ಯಾತಯಥಾ ಗತಂ ಯಮದೂತ ಸ್ವಲೋಕಂತ ಸುಪ್ರಸನ್ನೇನ ಚೇತಸ ಎಲ್ಲ ಯಮದೂತ್ರ ಇನ್ನು ಬೇರೇನು ನಿಮಗೆ ಹೇಳಲಿಕ್ಕಿಲ್ಲ ನೀವು ಹರ್ಷಚಿತ್ರಾಗಿ ಬಂದ ದಾರಿ ಹಿಡಿದು ನಿಮ್ಮ ಹೋಗು ಹೋಗಿ ಅಂಥೇಳಿ ಹೇಳ್ತಾರೆ ಶಿವಗಣಗಳು ಪ್ರಮಥಗಣಗಳು ಬ್ರಹ್ಮೋವಾಚ ಇತ್ಯಕಣ್ಯವಚಸ್ತೇಷಾಂ ಯಮದೂತ ಮುನೀಶ್ವರ ಯಥಾಗತಂ ಯೇ ಯಮಲೋಕಂ ಬ್ರಾಂ ಮುಖಾ ಬ್ರಹ್ಮ ಹೇಳ್ತಾನೆ ಓ ನಾರದನೇ ಮುನೀಶ್ವರನೇ ಶಿವದೂತರು ಹೇಳಿದಂತಹ ಈ ಮಾತನ್ನು ಕೇಳಿ ಆ ಯಮದೂತರು ಮುಖವನ್ನು ಹಿಂತಿರುಗಿಸಿಕೊಂಡು ಬಂದ ದಾರಿಗೆ ಸುಂಕವಿಲ್ಲದಾಗಿ ತಮ್ಮ ಲೋಕಕ್ಕೆ ಹೊರಟೋದ್ರು ಬಂದ ದಾರಿಗೆ ಸುಂಕವೂ ಕೂಡ ಇಲ್ಲ ಅಂತ ಟ್ಯಾಕ್ಸ್ ತೆರಿಗೆ ಕೂಡ ಅವರಿಗೆ ಸಿಗಲಿಲ್ಲ ವಾಪಸ್ ಹೊರಟು ಹೋದರು ಕೆಲಸ ಆಗಲಿಲ್ಲ ಸರ್ವ ನಿವೇದ ಆಸು ಶವ ನಿವೇದ ಆಸು ಶಮನಾಯ ಗಣಾಮುನೆ ತದ್ವೃತ್ತ ತದ್ವೃತ್ತಂ ಆದಿ ತ ಪ್ರೋಕ್ತಂ ಶಂಭುದೂತೈಷ್ಟ ಧರ್ಮತಃ ಎಲೆಯ ಮುನಿಯೇ ಆ ಯಮಭಟರೆಲ್ಲರೂ ಯಮಲೋಕಕ್ಕೆ ಹಿಂದಿರುಗಿದ ಮೇಲೆ ಆ ವೃತ್ತಾಂತವನ್ನೆಲ್ಲವನ್ನ ಆಮೇಲೆ ಶಿವದೂತ್ರರು ನುಡಿದಂಥ ಧರ್ಮಸೂಕ್ಷ್ಮವನ್ನು ಕೂಡ ಮೊದಲಿಂದ ಮೊದಲಿಂದ ಒಂದು ಬಿಡದೆ ಯಮನಿಗೆ ತಿಳಿಸಿದರು ಶಮನ ಯಮನ ಅಂದರೆ ಮನಃಪ್ರಶಮನ ಇರತಕ್ಕಂಥವನು ಯಮ ಅಂದರೆ ನಿಯಮನ ಮಾಡಿರತಕ್ಕಂಥವನು ನಿಗ್ರಹ ಮಾಡಿರತಕ್ಕಂಥವನು ಇಂದ್ರಿಯಗಳನ್ನು ಮನಸ್ಸನ್ನು ಎಲ್ಲ ಹಾಗೆ ಶಮನ ಹಾಗೆ ಶೈಮಿನಿ ಪಟ್ಟಣ ಅಂಥೇಳಿ ಹಾಂ ಸಂಯಮಿನಿಪುರ ಸಂಯಮನ ಹ್ಞೂ ಶೈಮಿನಿಯಲ್ಲ ಸಂಯಮನ ಸಂಯಮಿನಿ ನಗರ ಯಮನದ್ದು ಅಂದರೆ ಅಷ್ಟು ಸಂಯಮ ಇರತಕ್ಕಂಥವು ಯಮ ಅವನಿಗೆ ಈ ಕಥೆಯನ್ನೆಲ್ಲ ಹೇಳಿದರು ಧರ್ಮರಾಜ ವಾಚ ಧರ್ಮರಾಜ ಇಲ್ಲಿ ಯಮನನ್ನು ಹೇಳ್ತಕ್ಕಂಥದ್ದು ಯಮಧರ್ಮರಾಜ ಸರ್ವೇಷು ತಮದ್ವಾಕ್ಯಂ ಸಾವಧಾನತೆಯ ಗಣ ತದ ಪ್ರೀತಿಯಕೃತಾಸನ ಪುರಸ್ಸರ ಯಮ ಹೇಳ್ತಾನೀಗ ಎಲೈ ಭಟರಿರ ಎಚ್ಚರಿಕೆಯಿಂದ ಈ ನನ್ನ ಮಾತನ್ನು ಕೇಳಿ ಅದನ್ನೇ ನನ್ನ ಅಪ್ಪಣೆ ಎಂದು ತಿಳಿದು ಪ್ರೀತಿಯನ್ನು ನೆರವೇರಿಸಿ ಮುಂದೆ ಯೇ ತ್ರಿಪುಂಡ್ರಧರಾ ಲೋಕೆ ವಿಭೂತ ಸಿತಿಯ ಗಣಾ ತೇ ಸರ್ವೇ ಪರಿಹರ್ತವ್ಯಾತವ್ಯಾ ಕಾಚನ ನ ಎಲೈ ಭಟರೆ ಯಾರು ಪ್ರಪಂಚದಲ್ಲಿ ವಿಭೂತಿಯನ್ನು ತ್ರಿಪುಣ್ರವಾಗಿ ಧರಿಸಿರ್ತಾರೋ ಅವರೆಲ್ಲರನ್ನು ನೀವು ಬಿಟ್ಟುಬಿಡಿ ಎಂದಿಗೂ ಅವರನ್ನು ಇಲ್ಲಿಗೆ ಕರೆತರಬೇಕಾಗಿಲ್ಲ ನೋಡಿ ವಿಭೂತಿ ಧರಿಸಿದರೆ ಸಾಕು ಕೈಲಾಸಕ್ಕೆ ಹೋಗ್ತಾರೆ ವಿಭೂತಿಯ ಮಹಿಮೆಯನ್ನು ಹೇಳಿದ್ದಾನೆ ಯಮ ಮುಟ್ಟೋದಿಲ್ಲ ಅವರನ್ನು ಮುಟ್ಟಬಾರದು ಅಂತೇಳಿ ಯಮನಾಜ್ಞೆ ಆಯಿತು ಉದ್ದೂಲನಕರ ಆಯೇಹಿ ಸರ್ವೇ ಪ್ರತಿಹರ್ತವ್ಯ ನಾನಹೇತವ್ಯಾ ಕದಾಚನ ಯಾರು ಬಿಳಿಯಾದ ಆದಂತಾ ವಿಭೂತಿಯನ್ನು ಮಾಡಿಕೊಳ್ತಾರೋ ಮೈಗೆ ಹಚ್ಚಿಕೊಳ್ತಾರೋ ಅವರೆಲ್ಲರನ್ನ ನೀವು ಬಿಟ್ಟು ಬಿಡಬೇಕು ಎಂದಿಗೂ ಕರೆತರಬಾರದು ಶಿವ ವೇಷ ತಯಾಲೋಕೆ ಜೇನಕೇನಾಪಿ ಹೇತುನಾಥೇ ಪರಿಹರ್ತವ್ಯ ನಾನೇತ ವ್ಯಾಹ್ ಕದಾಚನ ಶಿವನ ವೇಷವನ್ನು ಧರಿಸಿರುವ ಅಂತೇಳಿ ಆದರೆ ಅಥವಾ ಮತ್ತಾವ ಕಾರಣದಲ್ಲಾದರೂ ಆಗಲಿ ಅವರೆಲ್ಲರನ್ನ ಬಿಟ್ಟು ಬಿಡಬೇಕಲ್ಲದೆ ಇಲ್ಲಿಗೆ ಎಂದಿಗೂ ಅವರನ್ನು ಕರ್ಕೊಂಡು ಬರಬಾರದು ಯಮಲೋಕಕ್ಕೆ ಶಿವನ ವೇಷ ಧರಿಸಿ ಪ್ರಾಣ ಬಿಟ್ಟರು ಕೂಡ आगे भस्म महिमे अस्ट ये रुद्राक्ष धरा लोकेटाधारीण ये व ये ते सर्वे पिहर्तव्या नितव्या कदाचन लोकदली यार रुद्राक्ष धरिर्तारो यार जटर बिटिता तंटे होबेदू कूड़ा अगर इरेतर बीवन हेतोच्च शिववेशधरा हे ते सर्वे पिहर्तव्या नव्या कदाचना नौ तमामेरकोस्कर आगे यारू शिव वेश धरसी ಏನೋ ಹಣ ಸಂಪಾದಿಸ್ತಾರೋ ಅಂಥವ್ರನ್ನು ಕೂಡ ನೀವು ಬಿಟ್ಟು ಬಿಡಬೇಕು ಇಲ್ಲಿಗೆ ಕರ್ಕೊಂಡು ಬರಬಾರ್ದು ನಾಟಕ ಮಾಡಿದವರು ಕೂಡ ಶಿವನ ವೇಷವನ್ನು ಧರಿಸಿ ನಾಟಕೀಯವಾಗಿ ಇದ್ದರೂ ಕೂಡ ಭಕ್ತಿಯಿಂದ ಅಲ್ಲದಿದ್ದರೂ ಕೂಡ ತಮ್ಮ ಹೊಟ್ಟೆವರು ಶಿವನ ವೇಷವನ್ನು ಧರಿಸಿದರೂ ಕೂಡ ಅಂಥವರನ್ನು ಬಿಡಬೇಕು ಕರ್ಕೊಂಡು ಬರಬಾರ್ದು ಯಮಲೋಕಕ್ಕೆ ದಂಭೇನಾಪಿ ಛಲೇನಾಪಿ ಶಿವವೇಷಧರಾಹಿಯೇ ತೇ ಸರ್ವೇ ಪರಿಹರ್ತವ್ಯ ನಾನೇತವ್ಯಾ ಕದಾಚನೋ ಹಾಗೆ ಯಾರು ಡಂಬಾಚಾರಕ್ಕಾಗಿ ಆಗಲಿ ಮತ್ತೊಬ್ಬರನ್ನು ಮೋಸ ಮಾಡಲಿಕ್ಕಾಗಲಿ ದಂಭ ಡಂಬಾಚಾರ ಅಂದರೆ ಮಿಥ್ಯಾ ಪ್ರದರ್ಶನ ಇನ್ನು ಛಲ ಅಂದರೆ ಮೋಸ ಕಪಟ ವಂಚನೆ ಮಾಡಲಿಕ್ಕೋಸ್ಕರ ಶಿವವಿಷ್ಣುವ ಯಾರು ಧರಿಸಿರ್ತಾರೋ ಅವರನ್ನು ಕೂಡ ಬಿಟ್ಟುಬಿಡಿ ಕರ್ಕೊಂಡು ಬರಬೇಡಿ ಇಲ್ಲಿಗೆ ಏಮ್ಞಾಪಾಸ ಸಂಯಮೋ ನಿಜಕಿಂಕರ ತಥೇರಿ ಮೇ ಸರ್ವೇ ತೂಷ್ಣೀಮಾ ಶುಚಿಸ್ನಿತಾ ಈ ರೀತಿಯಾಗಿ ಯಮ ತನ್ನ ಭಟರಿಗೆ ಅಪ್ಪಣೆ ಮಾಡಿದ ಹಾಗೆ ಆಗಲಿ ಅಂತೇಳಿ ಅವರೆಲ್ಲರೂ ಕೂಡ ಸ್ಮಿತಾವಧನರಾಗಿ ಸಂತೋಷವುಳ್ಳವರಾಗಿ ಸುಮ್ಮನಾದರು ತೂಷಣೀ ಆಸನ್ ಸುಮ್ಮನೆ ಕೇಳಿದರು ಪ್ರತ್ಯುತ್ತರ ಅದಕ್ಕೆ ಹೇಳಲಿಲ್ಲ ಅವರು ಆದರೆ ಪುನಃ ಪ್ರಶ್ನೆ ಮಾಡಲಿಲ್ಲ ಬ್ರಹ್ಮ ಪಾರ್ಷಧೈರ್ ಯಮದೂತೆಭ್ಯೋ ಮೋಚಿತಸ್ತ್ವಿತಿ ಸದ್ವಿಜ ಶಿವಲೋಕಂಜಗಾಶು ತೈರ್ಗಣೈ ಶುಚಿ ಮಾನಸ ಬ್ರಹ್ಮ ಹೇಳ್ತಾನೆ ನಾರದನಿಗೆ ಆ ಗುಣನಿಧಿ ಅಂತಕ್ಕಂಥ ಬ್ರಾಹ್ಮಣಕುಮಾರನನ್ನು ಯಮದೂತ್ರದೃಶಿಯಿಂದ ಈ ರೀತಿ ಶಿವಕಂಕರು ಬಿಡಿಸ್ಲಿಕ್ಕೆ ಬಿಡಿಸ್ಲಿಕ್ಕಾಗಿ ಬಿಡಿಸಿದಾಗ ಆ ಗುಣನಿಧಿಯು ಆ ಪಾರ್ಶ್ರು ಒಟ್ಟಿಗೆ ಶಿವಗಣಗಳೊಟ್ಟಿಗೆ ಶುದ್ಧ ಹೃದಯದಿಂದ ಬೇಗನೆ ಶಿವಲೋಕಕ್ಕೆ ತೆರಳಿದ ತತ್ರ ಭುಕ್ತ ಅನ್ಭೋಗಾಂಧ ಸೇವೇಚ ಶಿವಾಶಿವ ಅರಿಂದಮಸ್ಯ ತನಯಃ ಕಲಿಂಗಾಧಿಪತೆಯರಭೂತ್ ಅಲ್ಲಿ ಅನೇಕ ದಿವ್ಯ ಭೋಗಗಳನ್ನು ಅನುಭವಿಸಿ ಶಿವಪಾರ್ವತೀರನ್ನು ಸೇವೆ ಮಾಡಿ ಕೊನೆಗೆ ಕಳಿಂಗ ದೇಶದ ಅರಸನಾದಂಥ ಅರಿಂದಮ ಎರತಕ್ಕಂತಹ ರಾಜನ ಮಗನಾಗಿ ಹುಟ್ಟಿದ ದಮ ಇತ್ಯಭಿಧಾನೋಭೂತ್ ಶಿವಸೇವಾ ಪರಾಯಣ ಬಾಲೋ ಬಿ ಶಿಶು ಬಿಕಂ ಶಿವಭಕ್ತಿಂಚಕಾರಸ ಆ ಬಾಲಕನಿಗೆ ದಮ ಅಂತೇಳಿ ಹೆಸರಿಟ್ಟರು ಅವ್ರು ಯಾವಾಗಲೂ ಶಿವಸೇವಾ ನಿರತನಾಗಿದ್ದ ಹುಡುಗನಾಗಿದ್ದಾಗಲೂ ತನ್ನ ಜೊತೆ ಶಿವ ಶಿವನಲ್ಲಿ ಭಕ್ತಿಯನ್ನು ಬೆಳೆಸ್ತಾ ಇದ್ದ ಕ್ರಮದ್ರಾಜ್ಯಮವ ಅಪಾಥ ಪಿತುರಿ ಉಪ ಪಿತುರಿ ಪಿತುರ್ ಉಪರತೆ ಪಿತು ಯುವಾ ಪ್ರೀತ್ಯ ಪ್ರವರ್ತಯ ಸ ಶಿವಧರ್ಮ ಸರ್ವಶಃ ತನ್ನ ಮೇಲೆ ತರುಣನಾದಂತಹ ದಮನು ಕ್ರಮವಾಗಿ ಪ್ರಾಪ್ತವಾದಂತಹ ರಾಜ್ಯಭಾರವನ್ನು ಕೈಗೊಂಡು ಎಲ್ಲೆಲ್ಲಿಯೂ ಶೈವ ಧರ್ಮಗಳನ್ನು ಪ್ರೀತಿಯಿಂದ ಪ್ರಚಾರಗೊಳಿಸಿದ ನಾನನ್ಯ ಧರ್ಮಂ ಸಜಾನಾತಿ ಜಾ ನಾತಿ ದುರ್ದಮೋ ಭೂಪ ದುರ್ದಮಃ ಶಿವಾಲಯೇಶು ಸರ್ವೇಶು ದೀಪದಾನಾದೃತೆ ದ್ವಿಷ ಮೊದಲು ಬ್ರಾಹ್ಮಣನಾಗಿದ್ದೀಗ ಮತ್ತೊಬ್ಬರಿಂದ ಗೆಲ್ಲಲು ಅಸಾಧ್ಯವಾದ ಅರಸ ಆಗಿರದಂತಹ ದಮನು ಪ್ರತಿಯೊಂದು ಶಿವದೇವಾಲಯದಲ್ಲೂ ದೀಪ ಹಚ್ಚುವುದೊಂದನ್ನು ಬಿಟ್ಟು ಬೇರೆ ಧರ್ಮವನ್ನು ಅರಿಯದಾದನ್ನು ಅದೊಂದು ಬಿಟ್ಟು ಬೇರೆ ಧರ್ಮವೇ ಅವನಿಗೆ ಗೊತ್ತಿಲ್ಲದೆ ಆಗಿಹೋಯಿತು ಅಂದರೆ ಅದರಲ್ಲೇ ಸದಾ ನಿರತನಾಗಿ ಬಿಟ್ಟ ಗ್ರಾಮ ಆಧೀಶಾನ್ ಸವಿಷಯ ಸ್ಥಿತಾನ್ ಇತ್ತಮಾಜ್ಞಾಪಯಾಮಾಸ ದೀಪ ಅದೇಯಾ ಶಿವಾಲಯೇ ಅವನು ತನ್ನ ದೇಶದಲ್ಲಿರ್ತದೆ ಪ್ರತಿಯೊಂದು ಊರಿನ ಮುಖಂಡರನ್ನು ಕರೆಸಿ ಈ ರೀತಿ ಅಪ್ಪಣೆ ಮಾಡಿದ ಶಿವಾಲಯಗಳಲ್ಲಿ ನಿತ್ಯವೂ ದೀಪಗಳನ್ನು ತಪ್ಪದೇ ಹಚ್ಚಬೇಕು ಇಲ್ಲದಿದ್ದರೆ ಖಂಡಿತವಾಗುವಂಥವನನ್ನು ದಂಡನೆಗೆ ಒಳಪಡಿಸಲಾಗುವುದು ಅನ್ಯಥಾ ಸತ್ಯಮೇ ಸಮೇ ದಂಡ್ಯೋ ಭವಿಷ್ಯತಿ ನನ್ನಿಂದ ಶಿಕ್ಷೆಗೆ ಅವನು ಒಳಗಾಗ್ತಾನೆ ಖಂಡಿತ ದೀಪ ನ ದಾನಾ ಶಿವಸ್ತುಷ್ಟೋ ಭತಿ ಇ ಶ್ರುತಿರಿತಂ ಈ ರೀತಿ ದೀಪಗಳನ್ನು ಹಚ್ಚೋದ್ರಿಂದ ಶಿವನು ಸುಪ್ರೀತನಾಗ್ತಾನೆ ಅಂತೇಳಿ ಶ್ರುತಿಗಳಲ್ಲಿ ಕೂಡ ಹೇಳಿದೆ ವೇದಗಳಲ್ಲಿ ಅಂಥೇಳಿ ಯಾಭಿತೋ ಗ್ರಾಮಂ ಯಾವಂತಶ್ಚ ಶಿವಾಲಯ ತತ್ರ ತತ್ರ ಸದಾ ದೀಪೋ ದ್ಯೋತನೀಯೋ ಅವಿಚಾರಿ ಯಾವ್ಯಾವ ಊರಿನ ಸುತ್ತಲೂ ಅವೆಲ್ಲದರಲ್ಲೂ ಸ್ವಲ್ಪ ವಿಚಾರ ಮಾಡದೆ ಎಂದೆಂದಿಗೂ ದೀಪೋ ಬೆಳಗುವ ಹಾಗೆ ಮಾಡಬೇಕು ಮಮ ಆಜ್ಞಾಭಂಗ ದೋಷೇಣ ಶಿರಶ್ ಛೇತ್ಸಾಮ್ಯ ಸಂಶಯಂ ಇದ್ಭಯತೋ ದೀಪಾದೀಪ್ತಃ ಪ್ರತಿಶಿವಾಲಯ ನನ್ನ ಅಪ್ಪಣೆನ ಯಾರು ಮೀರ್ತಾರಂಥವ್ರ ಶಿರಚ್ಛೇದನ ಖಂಡಿತ ಶಿರಶ್ಛೇದನ ತಲೆಯನ್ನು ಸ್ವಲ್ಪ ಸಂಶಯವಿಲ್ಲದೆ ಕಡಿದು ಹಾಕಿಸಿಬಿಡ್ತೇನೆ ಅಂತೇಳಿ ಆಜ್ಞೆ ಕಟ್ಟಾಜ್ಞೆ ಮಾಡಿದಾಗ ಹೆದರಿ ಪ್ರತಿ ದೇವಸ್ಥಾನದಲ್ಲೂ ಶಿವದೇವಸ್ಥಾನದಲ್ಲೂ ಕೂಡ ಅಂದಿನಿಂದ ದೀಪಗಳನ್ನು ಉಳಿಸ್ತಾ ಬಂದರು ಅನೇನೈವಸ ಧರ್ಮೇಣ ಯಾವಜ್ಜೀವಂ ದಮೋ ನೃಪ ಧರ್ಮರ್ಧಿ ಮಹತಿಂ ಪ್ರಾಪ್ಯ ಕಾಲಧರ್ಮವಶ ಗತ ಆ ರೀತಿ ಈ ಧಮ ಎನ್ನತಕ್ಕಂಥ ರಾಜ ತಾನು ಬದುಕಿರತಕ್ಕವರೆಗೂ ಕೂಡ ಇದೇ ಧರ್ಮದ ಕೆಲಸವನ್ನು ಮಾಡ್ತಾ ಇದ್ದು ಬಹು ಪುಣ್ಯವನ್ನು ಸಂಭಾಸಿಸಿ ಕೊನೆಗೆ ಮರಣವನ್ನು ಹೊಂದಿದ ಕಾಲಧರ್ಮದ ಪ್ರಕಾರವಾಗಿ ಮರಣವನ್ನು ಹೊಂದಿದ ಸ ದೀಪ ವಾಸನಾ ಯೋಗ ಬಹುನ್ ದೀಪಾನ್ ಪ್ರದೀಪ್ಯ ವೈ ಪ್ರತ್ನ ದೀಪ ಶಿಖಾಶ್ವಯೋ ನೋಡಿ ಅವನು ಪೂರ್ವಜನ್ಮದಲ್ಲಿ ತಾನು ಹಚ್ಚಿದ ಒಂದು ದೀಪದ ಮಹಿಮೆಯನ್ನು ಅರಿತು ಅದೇ ಸಂಸ್ಕಾರದಿಂದ ಈ ಜನ್ಮದಲ್ಲಿ ಬಹಳಷ್ಟು ದೀಪಗಳನ್ನು ಬೆಳಗಿಸಿ ಶಿವ ದೇವಾಲಯದಲ್ಲಿ ಆ ಪುಣ್ಯದಿಂದ ದೊಡ್ಡ ದೊಡ್ಡ ದೀಪ ಶಿಖೆಗಳಿಗೆ ಸದಾ ಆಶ್ರಯನಾಗಿ ಅಲಕಾನಗರಿಯ ಅಧಿಪತಿಯಾದ ಕುಬೇರನಾದ ಅಲಕಾವತಿ ಅಲಕಾನಗರಿಯ ಅಧಿಪತಿಯಾದ ನೋಡಿ ಎಷ್ಟು ಫಲ ಇದೆ ಅಂಥೇಳಿ ದೀಪ ಹಚ್ಚಿದರೆ ಏಂ ಪ್ರತಿ ಕಾಲೇನ ಶಿವೇ ಅಲ್ಪಮತ್ೃಪಂ ಯತ್ಕೃತ ಶಿವೇ ಕಾರ್ಯ ಭಜನ ಸುಸುಖಾಥಿಭಿ ಈ ರೀತಿಯಾಗಿ ಶಿವನಿಗಿಂದು ಮಾಡಿದಂಥ ಕೆಲಸ ಬಹು ಸ್ವಲ್ಪ ಆದರೂ ಕೂಡ ಕೊನೆಗೆ ಕಾಲಾಂತರದ ಒಳ್ಳೆಯ ಫಲವನ್ನು ನೀತದೆ ಕೇವಲ ದೀಪ ಚೀರು ಸಾಕು ದೇವರಿಗೆ ಅದರ ಫಲ ಎಷ್ಟಿದೆ ಹೀಗೆ ಅಂತೇಳಿ ತಿಳಿದು ಶಾಶ್ವತವಾದಂಥ ಸುಖವನ್ನು ಪಡೆಯಬೇಕಂತಕ್ಕಂಥವ್ರು ಶಿವನ ಸೇವೆಯನ್ನು ಮಾಡಬೇಕು ಸಣ್ಣದಾಗಲಿ ದೊಡ್ಡದಾಗಲಿ ಕ್ವ ಸದೀಕ್ಷಿತವ ಸರ್ವಧರ್ಮರತಿ ಸದಾ ಕ್ವ ಸ ದೀಕ್ಷಿತದಾಯದ ಸರ್ವಧರ್ಮರತಿ ಸದಾ ಶಿವಾಲಯೇ ದೈವಯೋಗ್ಯಾತ ಚೋರಯಿತು ವಸು ಸ್ವಾರ್ಥದೀಪದಶೋ ದ್ಯೋತಲಿಂಗಮೌಲಿಮನು ಲಿಂಗಮೌಲಿತಮೋಹರ ಅಂದರೆ ಧರ್ಮ ಕಾರ್ಯಗಳು ಒಂದರಲ್ಲಿಯೂ ಯಾವಾಗಲೂ ಆಸಕ್ತಿ ಇಲ್ಲದಂತಹ ದೀಕ್ಷಿತಪುತ್ರನಿಲ್ಲಿ ದೈವಯೋಗದಿಂದ ಅವನು ಹಣವನ್ನು ಕದಿಯಬೇಕು ಅಂತೇಳಿ ಶಿವಾಲಯದೊಳಗೆ ಪ್ರವೇಶಿಸಿದಲ್ವೇ ಶಿವನಿಗಿಟ್ಟ ನೈವೇದ್ಯವು ಚೆನ್ನಾಗಿ ಕಾಣಲಿ ಅಂತೇಳಿ ಬಟ್ಟೆ ಅಂಚಿನಿಂದ ದೀಪವನ್ನು ಹಚ್ಚಲು ಆ ಬೆಳಕು ಬಿದ್ದು ಶಿವಲಿಂಗದ ಮೇಲೆ ಮುಸುಕಿದ್ದ ಕತ್ತಲೆ ಮಾಯವಾಯಿತಷ್ಟೇ ಕಲಿಂಗ ವಿಷಯ ರಾಜ್ಯಂ ಪ್ರಾಪ್ತೋ ಧರ್ಮರತಿಂ ಸದಾ ಶಿವಾಲಯೇ ಸಮುದ್ದೀಪ್ಯ ದೀಪಾನ್ ಪ್ರಾಗ್ವಾಸನೋ ಹೀಗೆ ಆ ಪುಣ್ಯದಿಂದ ಅವನು ಕಲಿಂಗ ದೇಶದ ದೊರೆಯಾಗಿ ಧರ್ಮ ಕಾರ್ಯಗಳನ್ನು ಮಾಡ್ತಾ ಪೂರ್ವ ಜನ್ಮದ ವಾಸನೆ ಒಂದು ದೀಪವನ್ನು ಹಚ್ಚಿದಂಥ ವಾಸನೆಯಿಂದ ಆ ಕರ್ಮ ವಾಸನೆಯಿಂದ ವಾಸನೆ ಅಂದರೆ ಕರ್ಮವಾಸನೆ ಕರ್ಮದ ಸ್ಮೃತಿ ನೆನಪು ಅದರಿಂದ ಆ ಸಂಸ್ಕಾರದಿಂದ ಶಿವ ದೇವಾಲಯಗಳಲ್ಲಿ ಎಲ್ಲ ದೀಪಗಳನ್ನು ಸದಾ ಉರಿಯುವಂತೆ ಮಾಡಿದೆ ಅಲ್ವೇ ಒಂದು ದೀಪ ಹಚ್ಚಿದ್ದೀರ ಒಂದು ಫಲ ಕಟ್ಟಾಜ್ಞೆ ಮಾಡಿದ ಕ್ವ ಸಾ ದಿಕ್ಪಾಲ ಪದವೀ ಮುನೀಶ್ವರ ವಿಲೋಕಯ ಮನುಷ್ಯಧರ್ಮಿಣಾನೇನ ಸಾಂಪ್ರತಂ ಯೇಹ ಭುಜ್ಯತೆ ಮನುಷ್ಯೇಷ್ಠನೇ ಆ ದೀಕ್ಷಿತ ಪುತ್ರ ಮನುಷ್ಯಧರ್ಮ ಅಂಥೇಳಿ ಎನಿಸಿ ಈಗ ಅನುಭವಿಸ್ತಾ ಇರ್ತಕ್ಕಂಥ ದಿಕ್ಪಾಲಕ ಪದವಿಯಲ್ಲಿ ನೋಡು ಕ್ವಸ ದಿಕ್ಪಾಲ ಪದವೀ ಮುನೀಶ್ವರ ವಿಲೋಕಯ ನೋಡು ಮನುಷ್ಯಧರ್ಮಿಣಾನೇ ಮನುಷ್ಯಧರ್ಮದಲ್ಲಿ ಇದ್ದಂತಹ ಒಬ್ಬ ವ್ಯಕ್ತಿ ಮನುಷ್ಯನಾಗಿದ್ದಂಥವಾ ಆ ದಿಕ್ಪಾಲಕನಾಗಿ ಮೇಲೆ ಇರಬೇಕಿದ್ರೆ ಆ ಹಂತಕ್ಕೆ ಹಾಗಾದರೆ ಎಂತಹ ಒಂದು ಕೃಪೆ ಶಿವನದ್ದು ಇತಿ ಪ್ರೋಕ್ತ ಗುಣನಿಧೇ ಯಜ್ಞದತ್ತ ಆತ್ಮಜಸ್ಯ ಹಿ ಚರಿತ ಶಿವಸಂತೋಷ ಶೃಣ್ವತಾ ಸರ್ವಕಾಮದ ಈ ರೀತಿ ಯಜ್ಞದತ್ತನ ಮಗನಾದಂತಹ ಗುಣನಿಧಿಯ ಚರಿತ್ರೆಯನ್ನು ಹೇಳಿದ್ದಾಯಿತು ಇತಿ ಪ್ರೋಕ್ತ ಗುಣನಿಧೇ ಯಜ್ಞದತ್ತಾತ್ಮಜಸ್ಯ ಚರಿತಂ ಶಿವಸಂತೋಷಂ ಶೃಣ್ವತಾಂ ಸರ್ವಕಾಮದಂ ಇದನ್ನು ಕೇಳಿದವರ ಮನೋರಥಗಳೆಲ್ಲವೂ ಸಿದ್ಧಿಸುತ್ತದೆ ಈ ಆಖ್ಯಾನ ಶಿವನಿಗೆ ತುಂಬ ಸಂತೋಷವನ್ನು ಉಂಟುಮಾಡ್ತದೆ ಸರ್ವದೈವ ಶಿವೇ ನಾಸೌ ಸಖಿತ್ವಚ ಯಥೇ ಜೀವಾಂತದಪ್ಯೇಕಮನಾಭೂತ್ವಾ ಶುಣು ತಾತಬ್ರವೀಮಿತೇ ಎಲ ಈ ಎಲ್ಲ ದೇವತೆಗಳಿಗೂ ಪ್ರಭುವಾದಂತಹ ಶಿವನೊಂದಿಗೆ ಅವನಿಗೆ ಕುಬೇರನಿಗೆ ಸಖ್ಯ ಉಂಟಾದ ಬಗೆ ಹೇಗೆ ಎಂಬುದನ್ನು ಕೂಡ ಹೇಳ್ತೇನೆ ಈಗ ಕುಬೇರ ಹೇಗಾದ ಅಂತೇಳಿ ನಿಮ್ಗೆ ಗೊತ್ತಾಯಿತು ಇನ್ನು ಮುಂದೆ ಆ ಕುಬೇರಿನಿಗೂ ಶಿವನಿಗೂ ಸಖ್ಯ ಹೇಗೆ ಅಂತೇಳಿ ಕೆ ಹೇಳ್ತೇನೆ ಕುಬೇರ ಹೇಗಾದ ಹಾಗಾದರೆ ಯಜ್ಞದತ್ತ ಸೋಮ ಯಾಜಿಗಳ ಕುಲದಲ್ಲಿ ದೀಕ್ಷಿತನಾಗಿ ಹುಟ್ಟಿದಂತಹ ಯಜ್ಞದತ್ತ ಎತಕ್ಕಂತಹ ಧರ್ಮಿಷ್ಟ ಶ್ರೋತ್ರಿಯ ಬ್ರಾಹ್ಮಣನ ಪುತ್ರ ಗುಣನಿಧಿ ಅನ್ನತಕ್ಕಂಥವನು ಅಧರ್ಮ ಮಾರ್ಗದಲ್ಲಿ ಜುಗುಜು ಜೂಜಾಡಿ ಎಲ್ಲವನ್ನ ಕಳ್ಕೊಂಡು ಕೊನೆಗೆ ಮನೆಯನ್ನು ಬಿಟ್ಟು ಹೊರಟು ಹೋದವ ಶಿವ ದೇವಾಲಯವೊಂದರಲ್ಲಿ ಶಿವಪೂಜೆಯನ್ನು ನೋಡಿ ಆ ಶಿವನಿಗೆ ದೀಪವನ್ನ ಶಿವನ ದೀಪವನ್ನು ತನ್ನ ಉಪಯೋಗಕ್ಕೋಸ್ಕರ ಪ್ರಸಾದವನ್ನು ನೋಡಲಿಕ್ಕೋಸ್ಕರವಾಗಿ ದೊಡ್ಡ ಮಾಡಿ ತನ್ನ ಬಟ್ಟೆಯನ್ನು ಒಂದು ಅಂಚನ್ನು ಹರಿದು ಹಚ್ಚಿದ ಫಲವಾಗಿ ಅವನು ಯಾವ ಸ್ಥಾನಕ್ಕೆ ಏರಿದ ಮುಂದಿನ ಜನ್ಮದಲ್ಲಿ ರಾಜನಾದ ಆ ಪುಣ್ಯದಿಂದ ಶಿವಲೋಕಕ್ಕೆ ಹೋದವನು ಈ ಜನ್ಮದಲ್ಲಿ ಮರಣಾನಂತರ ಯಮಲೋಕಕ್ಕೆ ಹೋಗದೆ ಶಿವಲೋಕಕ್ಕೆ ಹೋದ ಅದಾದ ನಂತರ ಪುನಃ ಆ ಶಿವಲೋಕದ ಸುಖವನ್ನು ಅನುಭವಿಸಿ ಮತ್ತೆ ಕಳಿಂಗ ದೇಶದ ರಾಜನಾಗಿ ಹುಟ್ಟಿ ಅಲ್ಲಿ ರಾಜ ಕಟ್ಟಾಜ್ಞೆಯನ್ನು ಮಾಡಿ ಎಲ್ಲ ಶಿವ ದೇವಾಲಯಗಳೇ ಪ್ರತಿನಿತ್ಯ ನಿರಂತರವಾಗಿ ದೀಪ ಉರಿಗಿಬೇಕು ಕಟ್ಟಾಜ್ಞೆ ಮಾಡಿದ ಆ ಪ್ರಕಾರವಾಗಿ ಅದರ ಪುಣ್ಯದಿಂದ ಮತ್ತೆ ಅವನು ದಿಕ್ಪಾಲಕ ಪದವಿಗೇರಿದ ಕುಬೇರನೆನಿಸಿದ ಅಲಕಾವತಿಯ ಅಲಕಾಪುರಿಯ ಅಧೀಶನಾದ ಉತ್ತರ ದಿಕ್ಪಾಲಕನಾದ ಕುಬೇರ ಹೇಗಾದ ಅಂಥೇಳಿ ಅನ್ನೋಂಥ ಚರಿತ್ರೆ ಇದು ಹೀಗೆ ಎಲೈವಸ್ತ್ರನಾದನಾರದೇನೆ ಎಲ್ಲ ದೇವತೆಗಳೂ ಪ್ರಭುವಾದಂಥ ಆ ಶಿವನೊಂದಿಗೆ ಆ ಗುಬೆಯರೊಂದಿಗೆ ಸಖಿ ಉಂಟಾದ ಬಗ್ಗೆ ಹೇಗೆ ಎಂಬುದನ್ನು ಕೂಡ ಹೇಳ್ತೇನೆ ಏಕಾಗ್ರಚಿತ್ತನಾಗಿ ಕೇಳು ಸರ್ವದೈವ ಶಿವೇನ ಅಸಂ ಸರ್ವದಾ ಏವ ಶಿವೇನ ಅಸೌ ಸಖಿತ್ವಂಚ ಯಥೇಯಾನ್ ಯಾವಾಗಲೂ ಕೂಡ ಶಿವನ ಸಖಿತ್ವ ಮಿತ್ರತ್ವ ಇವನಿಗೆ ಹೇಗೆ ಉಂಟಾಯಿತು ಅದನ್ನು ಕೂಡ ಹೇಳ್ತೇನೆ ಕೇಳಿ ಇದೆ ಶ್ರೀ ಶಿವಮಹಾಪುರಾಣೇ ದ್ವಿತೀಯ ರುದ್ರಸಂಹಿಂ ಪ್ರಥಮ ಖಂಡೇ ಸೃಷ್ಟಿ ಉಪಾಖ್ಯಾನೆ ಕೈಲಾಸಗಮನೋಪಾಖ್ಯಾನ ಗುಣನಿಧಿ ಸದ್ಗತಿವರ್ಣನೋ ನಾಮ ಅಷ್ಟಾಶೋಧ್ಯಾ ಇಲ್ಲಿಗೆ ಶ್ರೀ ಶಿವಮಹಾಪುರಾಣದಲ್ಲಿ ಎರಡನೇದಾದಂತಹ ರುದ್ರಸಂಹಿತೆಯಲ್ಲಿ ಮೊದಲನೇದಾದ ಮೊದಲನೇ ಖಂಡವಾದ ಸೃಷ್ಟಿ ಉಪಾಖ್ಯನದಲ್ಲಿ ಕೈಲಾಸಗಮನ ಉಪಾಖ್ಯನದಲ್ಲಿ ಗುಣನಿಧಿ ಸದ್ಗತಿವರ್ಣನ ಎನ್ನತಕ್ಕಂಥ ಹದಿನೆಂಟನೇ ಅಧ್ಯಾಯ ಮುಗಿಯಿತು ಇದು ಅರುವತ್ತೇಳು ಶ್ಲೋಕಗಳ ಒಂದು ಅಧ್ಯಾಯ ಇನ್ನು ಮುಂದೆ ನಾವು ಹತ್ತೊಂಬತ್ತನೇ ಅಧ್ಯಾಯವನ್ನು ನಾವು ನೋಡಲಿಕ್ಕಿದ್ದೇವೆ ಹರೇ ರಾಮ ಓಂ ತತ್ಸ ಶಿವಾರ್ಪಣ